ओापकाय च अवतार वरिष्ठाय रामकृष्णायते ते नमि ಅಜಂ ಅಜರಂ ಅನಂತ ಜ್ಞಾನೂಪ ಮಹಾಂತ ಶಿವಂ ಅಮಲಂ ಅನಾಂ ಭೂತದೇಹಿ ಸಕಲಕರಣಹೀನವೂತಸ್ಥಿತ ಹರಿಂ ಅಮಲಂ ಅಮಯಂ ವಂದ <coughs> नम ग पुराण पिचयात्मक उपन्यास मालिकलीति सार नीति सार्वे नोड़े सद् संगम प्रकुर्वीत सिद्धि काम सदा नर नी इोकाय परलोकाय वाही मोटम किविमा सत्संगी असत्जन संगवे ಯಾಕೆ ಅಂತ ಹೇಳಿದ್ರೆ ಅದು ಈ ಲೋಕದಲ್ಲೂ ಕೂಡ ಶಾಂತಿಯನ್ನು ಕೊಡೋದಿಲ್ಲ ಅಸಜ್ಜನರ ಸಂಘ ಪರಲೋಕಕ್ಕಂತೂ ಯಾವ ಪುರುಷಾರ್ಥಕ್ಕೂ ಅದು ಬರೋದಿಲ್ಲ ಪರಲೋಕಕ್ಕೂ ಬರೋದೇ ಇಲ್ಲ ಆದ್ರಿಂದ ಸದ್ಭಿಹಿ ಸಂಘಂ ಸಜ್ಜನರೊಂದಿಗೆ ಮಾತ್ರ ಸಂಘವನ್ನು ಮಾಡಿ ಸಿದ್ಧಿ ಯಾರಿಗೆ ಸಿದ್ಧಿ ಬೇಕು ಅಂತಿದೆಯೋ ಸಕ್ಸಸ್ ಬೇಕು ಅಂತಿದ್ಯೋ ಪುನಃ ಅವರವ್ರ ಡೆಫಿನೇಷನ್ ಬೇರೆ ಆಗುತ್ತೆ ಸಕ್ಸಸ್ ಏನು ಅಂತ ಕೆಲವ್ರು ಹಣ ಕೆಲವ್ರ ಆಸ್ತಿ ಕೆಲವ್ರು ಹರಟೆ ಇವೆಲ್ಲ ಸಕ್ಸಸ್ಸು ಆದ್ದರಿಂದ ನಿಜವಾದ ಸಕ್ಸಸ್ ಅಂದರೆ ಅವನು ಹೇಳ್ತಾನೆ ಅಲ್ಲಿ ಸೂತ ಲೋಕಾಯ ಪರಲೋಕಾಯ ವಾಹಿತ ಈ ಲೋಕದಲ್ಲಿ ಹಿತ ನೆಮ್ಮದಿಯಿಂದ ಇರಬೇಕಾದ್ರೆ ಪರಲೋಕದಲ್ಲೂ ಕೂಡ ಸದ್ಗತಿಯನ್ನ ಪಡಿಬೇಕಾದ್ರೆ ಸಜ್ಜನರೊಂದಿಗೆ ಮಾತ್ರ ಸಂಗವನ್ನ ಮಾಡಬೇಕು ಅಂತ ವರ್ಜಯೇತ್ ಕ್ಷುದ್ರ ಸಂವಾದ ದುಷ್ಟಸ್ಯ ಚೈವ ದರ್ಶನಂ ವಿರೋಧಂ ಸಹ ಮಿತ್ರೇಣ ಸಂಪ್ರೀತಿ ಶತ್ರು ಸೇವಿನ ವರ್ಜಯೇತ್ ಇವುಗಳನ್ನು ಬಿಟ್ಬಿಡಿ ನಿಮ್ ಜೀವನದಲ್ಲಿ ನೀವು ಯಶಸ್ಸನ್ನು ನೋಡಬೇಕಾದ್ರೆ ನೆಮ್ಮದಿ ಕಾಣಬೇಕಾದ್ರೆ ಇವುಗಳನ್ನ ಬಿಟ್ಬಿಡಿ ಏನದು ಕ್ಷುದ್ರ ಸಂವಾದಂ ಕೆಟ್ಟ ಜನರೊಂದಿಗೆ ಕಾನ್ವರ್ಸೇಷನ್ ಬೆಳೆಸೋದು ಎರಡು ರೀತಿ ಅರ್ಥ ಒಂದು ಯಾರ ಕ್ಯಾರೆಕ್ಟರ್ ಸರಿ ಇಲ್ವೋ ಅವ್ರ ಜೊತೆಗೆ ಸಂವಾದ ಮಾಡೋದು ಆ ಸಂವಾದದಿಂದ ಏನು ಹೇಳುತ್ತೆ ಅಲ್ಲಿ ತತ್ವ ಏನು ಹೇಳೋದಿಲ್ಲ ನಮ್ದು ಒಂದಿಷ್ಟು ಕ್ಯಾರೆಕ್ಟರ್ ಹಾಳಾಗುತ್ತಷ್ಟೆ ಇನ್ನೇನಿಲ್ಲ ಕ್ಷುದ್ರ ಸಂವಾದ ಅಥವಾ ಇನ್ನೊಂದು ಅರ್ಥ ಏನು ಅಂದರೆ ನಾವು ಒಟ್ಟಿಗೆ ಸೇರಿದಾಗಲೂ ಕೂಡ ಕಾಡು ಹರಟೆಯನ್ನು ಹೊಡಿಬಾರ್ದು ಅಂತ ಅರ್ಥ ಕ್ಷುದ್ರ ವಿಷಯದ ಬಗ್ಗೆ ಸಂವಾದವನ್ನು ಕಾನ್ವರ್ಸೇಷನ್ ಮಾಡಬಾರ್ದು ಏನಾದರೂ ನಾವು ಮಾತನಾಡಬೇಕಾದ್ರೆ ಅದು ನಮಗೆ ಬೇರೆಯವರಿಗೆ ಹಿತವನ್ನು ಉಂಟು ಸುಮ್ಮನೆ ಕಾಡು ಹರಟೆ ಹೊಡಿತಾ ಇದ್ರೆ ಒಂದಿಷ್ಟು ಶ್ರಮ ನಾಲಿಗೆಗೂ ಶ್ರಮ ಒಳಗಡೆ ಇರತಕ್ಕಂಥ ಅಗ್ನಿಗೂ ಶ್ರಮ ಟೈಮು ವೇಸ್ಟು ಇದೆಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ಕ್ಷುದ್ರ ಸಂವಾದ ವರ್ಜನವನ್ನು ಹೇಳಿದ್ದಾರೆ ದುಷ್ಟಸ್ಯ ಚೈವ ದರ್ಶನಂ ದುಷ್ಟರನ್ನು ಭೇಟಿಯೇ ಮಾಡಬಾರ್ದು ದೂರದಿಂದಲೇ ನಮಸ್ಕಾರ ಶ್ರೀರಾಮಕೃಷ್ಣ ಹೇಳಿಕೊಟ್ಟಿದ್ದಾರೆ ನಮಗೆ ಚೆನ್ನಾಗಿ ಹೇಗೆ ಹುಲಿಯನ್ನು ದೂರದಿಂದಲೇ ಹುಲಿ ನಾರಾಯಣರೇ ಅಂತ ನಮಸ್ಕಾರ ಮಾಡಿ ಹೊರಟೋಗ್ಬೇಕೋ ಹತ್ರ ಹೋಗಬಾರ್ದು ಬಾಲ ಹಿಡಿಯಕ್ಕೆ ಹಾಗೆ ದುಷ್ಟರೊಂದಿಗೆ ಬೆರೆಯಬಾರದು ಕಷ್ಟ ಅವರ ದರ್ಶನವನ್ನು ಮಾಡಬಾರ್ದು ವಿರೋಧಂ ಸಹ ಮಿತ್ರೇಣ ನಿಮ್ಮ ಸ್ನೇಹಿತರೊಂದಿಗೆ ವಿರೋಧ ಕಟ್ಟಿಕೊಳ್ಳುವುದು ಮಾಡಬಾರ್ದು ಹಾಗೆ ಸಂಪ್ರೀತಿಂ ಶತ್ರು ಸೇವಿನ ಯಾರು ನಿಮ್ಮ ಶತ್ರುವನ್ನು ಸೇವಿಸ್ತಾ ಇರ್ತಾರೋ ಅವರೊಂದಿಗೆ ಮಿತ್ರತೆಯನ್ನು ಮಾಡೋದು ಅದು ಕೂಡ ಜೀವನದಲ್ಲಿ ಮುಳ್ಳಾಗ್ತದೆ ಇದೆಲ್ಲ ನಮಗೆ ಹಿತ ಉತ್ತಮೈಹಿ ಸಹ ಸಾಂಗತ್ಯಂ, ಸಾಂಗತ್ಯೈ ಸಹ ಸತ್ಕಥಾ ಅಲುಬ್ಧ ಸಹ ಮಿತ್ರತ್ವ ಕುಣೋ ನ ಅವಸೀದತಿ ಇಷ್ಟು ಜನರು ಯಾವತ್ತೂ ಕೂಡ ನಾಶವನ್ನು ಹೊಂದುವುದಿಲ್ಲ ಜೀವನದಲ್ಲಿ ಯಾರದು ಉತ್ತಮೈ ಸಹ ಸಾಂಗತ್ಯ ಉತ್ತಮ ಗುಣ ಉಳ್ಳಂತಹ ಜನರೊಂದಿಗೆ ಯಾರು ಸಹವಾಸವನ್ನ ಮಾಡ್ತಾರೋ ಸಾಂಗತ್ಯ ಪಂಡಿತೈಹಿ ಸಹ ಸತ್ಕಥಾ ಪಂಡಿತರೊಂದಿಗೆ ಒಳ್ಳೊಳ್ಳೆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೋ ಸ್ವಾಮಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಸ್ವಾಮಿ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಆಸಕ್ತಿಯಿಂದ ಅಲುಬ್ಧಿ ಸಹ ಮಿತ್ರತ್ವಂ ಯಾರಿಗೆ ಲೋಭವಿಲ್ಲವೋ ಅಂತಹ ಲೋಭ ಇಲ್ಲದೆ ಇರತಕ್ಕಂತಹ ಜನರ ಜೊತೆಗೆ ಸ್ನೇಹವನ್ನು ಮಾಡತಕ್ಕಂಥದ್ದು ಆಗ ನಿಮ್ಮ ಪಾಕೆಟ್ ಏನು ಇದಾಗಲ್ಲ ಏನು ಖಾಲಿ ಆಗಲ್ಲ ಕುರುವಾಣೋ ಇದನ್ನ ಮಾಡಿದವನು ಸಂಗತಿಯನ್ನು ಮಾಡಿದವನು ಎಂದಿಗೂ ನಾಶವನ್ನ ಹೊಂದನು ಪರದಾರಂ ಪರಾರ್ಥಂಚ ಪರಿಹಾಸಂ ಪರಸ್ತ್ರೀಯ ಪರವೇಶ್ಮನಿ ವಾಸಂಚ ನ ಕುರುವೀತ ಕದಾಚನ ಇವುಗಳನ್ನು ಯಾವತ್ತೂ ಮಾಡಬೇಡಿ ಏನದು ಪರದಾರಂ ಇನ್ನೊಬ್ಬರ ಪತ್ನಿ ಮೇಲೆ ಕಣ್ಣು ಹಾಕೋದು ಪರಾರ್ಥಂಚ ಇನ್ನೊಬ್ಬರ ಸಂಪತ್ ಮೇಲೆ ಕಣ್ಣು ಹಾಕೋದು ಪರಸ್ತ್ರೀಯ ಪರಿಹಾಸ ನಿಮಗೆ ಸಂಬಂಧ ಪಡೆದೇ ಇರತಕ್ಕಂಥ ಸ್ತ್ರೀಯರೊಂದಿಗೆ ತಮಾಷೆ ಮಾತುಕತೆ ಆಡೋದು ಪರವೇಶ್ಮನಿ ವಾಸಂಚ ಇನ್ನೊಬ್ಬರ ಮನೆಯಲ್ಲಿ ಉಳಿಯತಕ್ಕಂಥದ್ದು ಪರಾನ್ನ ಊಟ ಮಾಡೋದು ನ ಕುರುವೀತ ಕದಾಚನ ಯಾವತ್ತು ಮಾಡಬೇಡಿ ಇದೆಲ್ಲ ಕಷ್ಟಕ್ಕೆ ನಮ್ಮನ್ನು ಗುರಿ ಮಾಡುತ್ತದೆ ಪರಲೋಪಿ ಹಿತವಾನ್ ಬಂಧು ಬಂಧುಹೋ ಅಪಿ ಅಹಿತ ಪರಃ ಅಹಿತೋ ದೇಹಜೋ ವ್ಯಾಧಿ ಹಿತಂ ಆರಣ್ಯಂ ಔಷಧಂ ಇನ್ನೊಬ್ಬ ಆದರೂ ಕೂಡ ಅವನು ನಿಮಗೆ ಹಿತವನ್ನೇ ಬಯಸುವನಾದರೆ ಅವನೇ ನಿಮ್ಮ ಬಂಧು ಬಂಧುವನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ಈಗ ಇದೊಂದು ಬುದ್ಧಿವಾದ ಸುಮ್ಮನೆ ನಿಮಗೆ ದೂರಕ್ಕೆ ಸಂಬಂಧ ಆದ್ರ ಆದ ಮಾತ್ರಕ್ಕೆ ಬಂದು ಅಲ್ಲ ನಿಮ್ಮ ಒಟ್ಟಾರದಲ್ಲಿ ಇದ್ದ ಮಾತ್ರಕ್ಕೆ ಬಂದು ಅಲ್ಲ ನಿಮ್ ಬೀದಿಲ್ ಮಾತ್ರಕ್ಕೆ ಬಂದು ಹಾಗಿದ್ರೆ ಯಾರು ಯಾರು ಇನ್ನೊಬ್ಬನಾದರೂ ನಿಮಗೆ ಸೇರದೆ ಇರುವವನಾದರೂ ಕೂಡ ನಿಮ್ಮ ಹಿತವನ್ನೇ ಯಾರು ಬಯಸ್ತಾ ಇದ್ದಾನೆಯೋ ಅವನೇ ನಿಮಗೆ ಬಂಧು ಅಹಿತ ಪರಹ ಬಂಧು ಅಹಿತ ಪರ ಆದ್ರೆ ಇನ್ನೊಬ್ಬ ಯಾರು ನಿನ್ನ ಜೊತೆಗೆ ಇದ್ದು ಕೂಡ ನಿನಗೆ ಅಹಿತವನ್ನ ಮಾಡುತ್ತಾ ಇದ್ದಾನೆಯೋ ಅವನು ಪರ ನಿಜವಾಗಿಯೂ ರಕ್ತ ಸಂಬಂಧ ಇದೆ ನಿನಗೆ ಬಾಂಧವ್ಯ ಇದೆ ದೂರದ ನೆಂಟರು ಅಂತ ಹೇಳ್ತೀರಾ ನಿಜವಾದ ಅರ್ಥದಲ್ಲಿ ಬಂಧು ಅಂತ ಹೇಳ್ತೀರ ಅಲ್ವೇ ಅಂತವರು ಅಹಿತರಾದರೆ ನಿಮ್ಮ ಹಿತವನ್ನು ಬಯಸದೇ ನಿಮಗೆ ಕೆಟ್ಟದ್ದನ್ನೇ ಮಾಡ್ತಾ ಆಗ ಅಂತಹ ಬಂಧುವನ್ನ ಪರ ಅಂತ ಹೇಳಬೇಕು ಅವರೇ ಬೇರೆಯವರು ಅಂತ ಯಾಕೆ ಒಂದು ಉದಾಹರಣೆ ಸುಮ್ಮ ಸುಂದರವಾಗಿ ಕೊಟ್ಟಿದ್ದಾರೆ ಅಹಿತೋ ದೇಹಜೋ ವ್ಯಾಧಿ ಈಗ ನಮ್ಮ ಶರೀರದಲ್ಲಿ ಇದೆಯಪ್ಪ ಎಷ್ಟೋ ದಿಸ್ದಿಂದ ಏನು ಕ್ಯಾನ್ಸರ್ ಅದರಿಂದ ಸ್ನೇಹಿತ ಅಲ್ವಾ ಯಾಕೆ ಬಂದು ತಾನೆ ಯಾವಾಗೂ ಅಂಟಿಕೊಂಡೇ ಇರುತ್ತಲ್ಲ ಬಂಧನ ಆದ್ರಿಂದ ಅದು ನಮಗೆ ಖಂಡಿತ ಇದಲ್ವಾ ಅಂದ್ರೆ ಇಲ್ಲ ಯಾಕೆ ಹಿತ ಮಾಡ್ತಾ ಇಲ್ಲ ಅದು ಅಹಿತವನ್ನು ಮಾಡ್ತಾ ಇದೆ ಆದ್ರಿಂದ ಅದು ಪರ ನೋಡಿ ಆರಣ್ಯಮ್ ಔಷಧ ಅಯ್ಯ ಯಾವುದೋ ಒಂದು ಕಾಡ್ನಲ್ಲಿ ಬಿದ್ದಿದೆಯಪ್ಪ ಯಾವುದೋ ಒಂದು ಮರ ಅದು ಔಷಧಿ ಆಗ್ತಾ ಇದೆ ಆದ್ರಿಂದ ಅದು ಹಿತವನ್ನು ಉಂಟು ಮಾಡ್ತಾ ಇದೆ ಅದು ಬಂದು ನಮ್ಗೆ ಬೇರೆದಾದ್ರೂ ಕೂಡ ಅರಣ್ಯದಲ್ಲಿದ್ರೂ ಕೂಡ ಎಲ್ಲೋ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಹುಡ್ಕೊಂಡು ಹೋಗಿ ಅದನ್ನು ತೆಗೆದುಕೊಂಡು ಬಂದು ಜಜ್ಜಿ ಔಷಧ ಮಾಡ್ತೀವಿ ನಾವು ನಮ್ಮ ಪ್ರಾಣ ಉಳಿಸುತ್ತೆ ಆದ್ರಿಂದ ಅದು ನಮಗೆ ಈಗ ಸಹಾಯಕ್ಕೆ ಬರ್ತಕ್ಕಂಥದ್ದು ಸ ಯೋ ಹಿತೇಯುಕ್ತ ಸ ಪಿತ ಎಷ್ಟು ಪೋಷಕ ತನ್ ಮಿತ್ರನ್ ಎತ್ರ ವಿಶ್ವಾಸಃ ಸ ದೇಶೋ ಯತ್ರ ಜೀವ್ಯತೆ यारम हिते तयोन बंधु अन्स्कान बंधुत् स्केलूंत हितविका यु पोषक तंदे अना स्कूल अंद्रे पोषक यार भरीो साकानो सलहतानो ते ತನ್ ಮಿತ್ರಂ ಎತ್ರ ವಿಶ್ವಾಸ ಅವನ್ ಸ್ನೇಹಿತ ಅನ್ನೋದಕ್ಕೆ ಏನ್ರಿ ಸ್ಕೇಲು ಎಲ್ಲಿ ವಿಶ್ವಾಸ ಉಂಟೋ ಯಾರ ಒಂದು ಬಾಂಧವ್ಯದಲ್ಲಿ ಒಡನಾಟದಲ್ಲಿ ವಿಶ್ವಾಸ ಪೂರಿತವಾಗಿದೆಯೋ ಪೂರ್ವಕವಾಗಿದೆಯೋ ಅಂತವನೇ ಮಿತ್ರ ಸ ದೇಶೋ ಎತ್ತ ಜೀವ್ಯತೆ ಎಲ್ಲಿ ನಮ್ಮ ಅತ್ಯಂತ ಚೆನ್ನಾಗ್ ಆಗ್ತದೆಯೋ ಅದೇ ನಿಜವಾದ ದೇಶ ಎಲ್ಲಿ ನಮಗೆ ಜೀವನ ನಡೆಸೋದೇ ಕಷ್ಟವಾಗುತ್ತೋ ಅದು ದೇಶವೇ ಅಲ್ಲ ವಾಸವಾಗಲು ಯೋಗ್ಯವಲ್ಲ ಅಂತ ಅರ್ಥ ಸಭೃತ್ಯೋ ಯೋ ವಿಧೇಯ ತು ತತ್ ಬೀಜಂ ಯತ್ ಪ್ರೋಹತಿ ಸಾ ಭಾರ್ಯಾ ಯಾ ಪ್ರಿಯೂತೆ ಸಪುತ್ರೋ ಯಸ್ತು ಜೀವತಿ ಈಗ ಒಬ್ಬ ಆಳು ಯಾವ ರೀತಿ ಇರಬೇಕು ವಿಧೇಯ ನಿಜವಾಗಿ ವಿಧೇಯನಾಗಿದ್ರೆ ಅವನೇ ನಿಜವಾದ ಭೃತ್ಯ ಆಳು ಇವನೇನು ಹೇಳಿದ್ರು ಕೂಡ ಅವನು ಏತಿ ಅಂದರೆ ಅವನ ಪ್ರೇತಿ ಅಂದರೆ ಅವನು ಆಳಲ್ಲ ಮನೆ ಆಳಲ್ಲ ಅವನು ಆಳು ಅವನು ತದ್ ಬೀಜಂ ಯತ್ ಪ್ರರೋಹತಿ ಒಂದು ಬೀಜ ಅನ್ಸ್ಕೋಬೇಕಾದ್ರೆ ಅದನ್ನ ಹಾಕಿದ ತಕ್ಷಣ ಅದು ನಮಗೆ ಅಂಕುರ ಒಡಿಬೇಕು ಮೊಳಕೆ ಹೊಡಿಬೇಕು ಅಂಥದ್ದು ಮಾತ್ರ ಸರಿಯಾದಂತಹ ಬೀಜ ಅಂತ ಅನ್ಸ್ಕೊಳ್ತದೆ ಅದೇ ಆದರೆ ಟೆಸ್ಟ್ ಲಿಟ್ಮಸ್ ಟೆಸ್ಟ್ ಸಾ ಭಾರ್ಯ ಪ್ರಿಯಂತಿ ಹೆಂಡತಿ ಅಂದ್ರೆ ಹೇಗಿರ್ಬೇಕ್ರಿ ಯಾರು ಪ್ರಿಯವಾದದ್ದನ್ನು ಗಂಡನಿಗೆ ಮಾತನಾಡ್ತಾಳೋ ಮಾಡ್ತಾಳೋ ಅಂತವರೇ ಹೆಂಡತಿ ಸಪುತ್ರೋ ಎಷ್ಟು ಜೀವತಿ ಯಾರು ಕುಲದ ಮರ್ಯಾದೆಗೆ ತಕ್ಕಂತೆ ಜೀವನವನ್ನು ನಡೆಸ್ತಾನೋ ಅವನೇ ನಿಜವಾಗಿಯೂ ಮಗ ಯಾರೋ ಕುಲಕ್ಕೆ ವಿರೋಧವಾಗಿ ಜೀವನವನ್ನು ನಡೆಸ್ತಾನೋ ಕ್ಯಾರೆಕ್ಟರ್ಲೆಸ್ ಅಂತವನು ಮಗನೇ ಅಲ್ಲ ನೋಡಿ ಸೋ ಮಗನ್ ಟೆಸ್ಟ್ ಆಯ್ತಿದೆ ಸ ಜೀವತಿ ಗುಣ ಯಸ್ಯ ಧರ್ಮ ಎ ಗುಣಧರ್ಮ ವಿಹೀನೋ ಯೋ ತಸ್ಯ ತೀವನಂ ನಿಜವಾಗಿಯೂ ಬದುಕುವವನು ಬಾಳಿದವನು ಅಂದ್ರೆ ಯಾರು ಯಾರಲ್ಲಿ ಸದ್ಗುಣಗಳು ಉಂಟೋ ಯಾರಲ್ಲಿ ಪುಣ್ಯಗಳು ಉಂಟೋ ಅವನೇ ನಿಜವಾಗಿಯೂ ಜೀವಿಸ್ತಾ ಇರುವನು ಅವನೇ ನಿಜವಾಗಿಯೂ ಬದುಕ್ತಾ ಇರುವನು ನಿಜವಾದ ಪರ್ಪಸ್ ಜೀವನದಲ್ಲಿ ಏನು ಅಂದರೆ ಸದ್ಗುಣಗಳನ್ನು ನಾವು ಬೆಳೆಸ್ತಕ್ಕಂಥದ್ದು ಪುಣ್ಯವನ್ನು ಬೆಳೆಸ್ತಕ್ಕಂಥದ್ದು ಇದೇ ಜೀವನ ಯಾರ ಜೀವನದಲ್ಲಿ ಸದ್ಗುಣಗಳೂ ಮನೆ ಮಾಡಿಕೊಂಡಿಲ್ವೋ ಯಾವ ಪುಣ್ಯವನ್ನೂ ಕೂಡ ಅವನು ಸಂಪಾದನೆ ಮಾಡಲಿಲ್ವೋ ಅಂತವನ ಜೀವನ ನಿಷ್ಫಲವೇ ಸರಿ ಅಂತ ಹೇಳ್ತಾರೆ ಬೃಹಸ್ಪತಿಗಳು ತ್ಯಜೇ ಕುಲಂ ತ್ಯಜೇತ ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪ್ರತಿಭಿಂತ್ಯ ಇದು ನಮಗೆ ವಿದುರ ನೀತಿಯಲ್ಲೂ ಬರ್ತದೆ ಮಹಾಭಾರತದಲ್ಲಿ ಎರಡು ಕಡೆ ಬರುತ್ತೆ ಇದು ನಮ್ಮ ಭಾರತೀಯ ಸಂಪ್ರದಾಯದ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ನ್ಯಾಯ ಮ್ಯಾಕ್ಸಿಮ್ ಅಂತ ಕರಿಬೋದು ತ್ಯಾಗ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ ಮಾಡಬೇಕು ಅಂತೇಳಿ ತ್ಯಜೇತ್ ಏಕಂ ಕುಲಸ್ಯ ಅರ್ಥ ಒಂದು ಕುಲಕ್ಕೋಸ್ಕರ ಒಂದು ಕುಲಕ್ಕೆ ಒಡಿತನ್ನು ಮಾಡುವುದಕ್ಕೋಸ್ಕರ ಒಬ್ಬನ ಹಿತವನ್ನು ತ್ಯಾಗ ಮಾಡ್ಬೋದು बलि को मेजारीटी इंपार्टेंट इवन इडी कुल नाश माक्यजेक्रामे कुल त्यजे ग्राम कुलव नागम ग्राम जनपद से अर्थे ಒಂದು ಜನಪದ ಒಂದು ಡಿಸ್ಟ್ರಿಕ್ಟ್ ಅದೋ ಒಂದು ಸ್ಟೇಟ್ ಅಂತ ಇಟ್ಕೊಳ್ಳಿ ಅದರ ಹಿತಕ್ಕೋಸ್ಕರ ಒಂದು ಹಳ್ಳಿಯನ್ನೇ ನಾವು ಕೊಟ್ಟು ಬಿಡ್ಬೋದು ಯಾರೋ ಒಬ್ರು ಬಂದ್ರಪ್ಪ ಶತ್ರುಗಳು ಇಡೀ ಜನಪದವನ್ನು ಲೂಸ್ ಮಾಡ್ಕೊಳ್ಳೋ ಬದಲು ಒಂದು ಹಳ್ಳಿ ಸೋತ್ರ ಪರವಾಗಿಲ್ಲ ಜನಪದ ಉಳಿಸ್ಕೊಳ್ಳೋಣ ಅನ್ನುವಂಥ ಧೋರಣೆ ಆತ್ಮಾರ್ಥೇ ಪ್ರತಿವೀಂತ್ಯಜೆ ಇದು ಸನ್ಯಾಸದ ಒಂದು ಸ್ಟ್ಯಾಂಪ್ ಸನ್ಯಾಸ ಎಲ್ರಿ ಇದೆ ಹೇಳಿ ಶಾಸ್ತ್ರದಲ್ಲಿ ಬರೀ ಸಂಸಾರ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರಂದ್ರಿ ಇದೆ ಅದಕ್ಕೆ ಸ್ಟ್ಯಾಂಪ್ ಆತ್ಮಾರ್ಥೇ ಪ್ರತಿವಿಂತ್ಯಜೇತಿ ಆತ್ಮಕ್ಕೋಸ್ಕರ ಇಡೀ ಭೂಮಿಯನ್ನೇ ಬಿಟ್ಟುಬಿಡು ಭೂಮಿಯನ್ನೇ ತ್ಯಾಗ ಮಾಡು ಯಾವುದಕ್ಕೂ ಅಂಟಿಕೊಳ್ಬೇಡ ಅಂತ ಅರ್ಥ ಆತ್ಮ ಹಿತ ಇದೆಯಲ್ಲ ತನ್ನ ಸ್ವ ಸ್ವಸ್ವರೂಪ अदोस्क प्रयत्न पड़ता है मूल उद्देश्योस्कर सर्वसंगली तैयार वर नरक वा दुश्चरीतेगृहा वरम हि नरक वास्तव ನರಕದಲ್ಲಿ ವಾಸ ಆದರೂ ಪರವಾಗಿಲ್ಲಪ್ಪಾ ನತು ನಟು ದುಷ್ಟರೀತಿಯ ಗ್ರಹೆ ಯಾವ ಮನೆಯಲ್ಲಿ ಕೆಟ್ಟ ಜನರೇ ಇದ್ದಾರೋ ಕೆಟ್ಟ ಚಾರಿತ್ರ್ಯ ಉಳ್ಳಂತಹ ಇದ್ದಾರೋ ಅದಕ್ಕಿಂತ ನರಕವೇ ವಾಸಿಯಪ್ಪ ಅಂತ ಪ್ರಾರ್ಥನೆ ಇದು ಯಾಕೆ ನರಕದಲ್ಲಿದ್ರೆ ಏನಾಗುತ್ತೆ ನಮ್ಮ ಪಾಪ ಕಳಿಯುತ್ತೆ ನರಕ ಇರೋದೇ ಪಾಪವನ್ನು ಕಳೀಲಿಕ್ಕೆ ಯಾಕೆ ಪರ್ಜೆಟ್ರಿ ಅಂತ ಕರಿತಾರೆ ಅದಕ್ಕೆ ನರಕವನ್ನು ಇಂಗ್ಲಿಷ್ನಿ ಎಲ್ಲ ಇದು ಮಾಡಿಬಿಡುತ್ತೆ ನಮ್ಮಲ್ಲಿರ್ತಕ್ಕಂತಹ ಸಿಂಧ್ ಪಾಪವನ್ನು ಕಡಿತದೆ ನರಾತ್ ಕ್ಷೀಯತೆ ಪಾಪಂ ಕುಗ್ರಹ ಆದರೆ ಒಂದು ಕೆಟ್ಟ ಮನೆಯಿಂದ ನ ನಿವರ್ತತೆ ಪಾಪ ನಮಗೆ ಹೋಗೋದಿಲ್ಲ ಇನ್ನು ಅಂಟಿಕೊಳ್ಳುತ್ತೆ ಅಂತ ಅದಕ್ಕೆ ಅಲ್ಲಿ ಇರಬಾರದು ಅಂತ ಚಲತಿ ಏಕೇನ ಪಾದೇನ ತಿಷ್ಟತಿ ಏಕೇನ ಬುದ್ಧಿಮಾನ್ ನ ಪರೀಕ್ಷ ಪರಂ ಸ್ಥಾನ ಪೂರ್ವ ಆಯತನ ತ್ಯಜೇತ್ ಒಬ್ಬ ಬುದ್ಧಿವಂತನಾದವನು ಯಾವ ರೀತಿ ಜೀವನ ನಡೆಸ್ತಾನೆ ಆತ ಚಲತಿ ಏಕೇನ ಪಾದೇನ ಒಂದೇ ಕಾಲ್ನಲ್ಲಿ ನಡೀತಾನಂತೆ ಅವ್ರು ನೋಡಿಯೋ ಒಂದು ಕಾಲ್ನಲ್ಲಿ ನಡೀತಾನಂತೆ ಇನ್ನೊಂದು ಕಾಲನ್ನ ಯಾವಾಗಲೂ ಇಟ್ಟಿರ್ತಾನೆ ಇದ್ ಮಾಡಿರ್ತಾನೆ ಎಲ್ಲಿಡೋದು ಅಂತ ನೋಡ್ತಾ ಇರ್ತಾನೆ ಪರೀಕ್ಷೆ ಮಾಡ್ತಾನಂತೆ ಅವ್ನು ತಿಷ್ಠತಿ ಏಕೇನ ಬುದ್ಧಿಮಾನ್ ಒಂದೇ ಕಾಲ್ನಲ್ಲಿ ನಿತ್ಕೋತಾನೆ ಇನ್ನೊಂದು ಕಾಲ್ ರೆಡಿಯಾಗಿ ಇಟ್ಟಿರ್ತಾನೆ ಅವನು ನಾ ಪರೀಕ್ಷೆ ಪರಂ ಸ್ಥಾನ ತಾನು ಮುಂದೆ ಕಾಲು ಇಡ್ತಕ್ಕಂತಹ ಸ್ಥಾನವನ್ನ ಚೆನ್ನಾಗಿ ಕೂಲಂಕಷವಾಗಿ ಪರೀಕ್ಷೆ ಮಾಡದೇ ಪೂರ್ವಂ ಆಯತನಂ ತ್ಯಜೇ ಹಿಂದೆ ಇರ್ತಕ್ಕಂಥ ಜಾಗವನ್ನ ಬಿಡ್ಕೊಡೋದಿಲ್ಲ ಅವನು ಬಿಡೋದಿಲ್ಲ ಹುಷಾರಾಗಿರಬೇಕು ಅಂತ ನಮ್ಮ ಜೀವನದಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಈ ಒಂದು ಪಾಲಿಸಿಯನ್ನು ನಾವು ಮಾಡಬೇಕು ಆಲೋಚಿಸಿ ಆಲೋಚಿಸಿ ಕೆಲಸ ಮಾಡ್ಬೇಕು ಬಹಳ ಆಲೋಚಿಸ್ಬೇಕು ಒಂದು ಕೆಲಸ ಮಾಡಬೇಕಾದ್ರೆ ಆದ್ರೆ ಆಲೋಚಿಸ್ತಾನೆ ಇರಬಾರ್ದು ಕೆಲವರು ಇದ್ದಾರೆ ಕೆಲಸ ಶುರುವೇ ಮಾಡಲ್ಲ ಬರೀ ಆಲೋಚಿಸ್ತಾನೆ ಇರ್ತಾರೆ ಕೊನೆಯವರೆಗೂ ಆಲೋಚಿಸ್ತದೆ ಹಂಗಲ್ಲ ಕೆಲಸ ಮಾಡಬೇಕು ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಒಂದೊಂದು ಸ್ಟೆಪ್ ಅನ್ನು ಕೂಡ ಅದು ಸರಿಯಾಗಿದೆಯೇ ಎಂಬುದಾಗಿ ಪರೀಕ್ಷೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಅರ್ಥ ತ್ಯಜೇತ್ ದೇಶಂ ಅಸದ್ವೃತ್ತಂ ವಾಸಂ ಸೋಪದ್ರವಂ ತ್ಯಜೇತ್ ತ್ಯಜೇತ್ ಕೃಪಣ ರಾಜ್ಯ ದೇಶಂ ಅಸದ್ವೃತ್ತ ಯಾವ ಜಾಗದಲ್ಲಿ ಅಸತ್ ಕೆಟ್ಟ ಜನರೇ ವಾಸವಾಗಿದ್ದಾರೋ ಕೆಟ್ಟ ಏರಿಯಾ ಅಂತ ಹೇಳ್ತೀವಲ್ಲ ಬರೀ ಕ್ರಿಮಿನಲ್ಸೋ ಪೊಲಿಟಿಷಿಯನ್ಸೇ ವಾಸವಾಗಿದ್ದಾರೆ ನಿಮ್ಗದೊಂದು ಮನೆ ಸಿಕ್ಕಿದೆ ಏನ್ ಮಾಡಬೇಕು ಜಾಗ ಖಾಲಿ ಮಾಡಿ ಅಂತ ಅರ್ಥ ತ್ಯಜೇತ್ ದೇಶಂ ಅಸದ್ವೃತ್ತಂ ಅಸಜ್ ಜನರು ಉಳ್ಳಂತಹ ಆ ಒಂದು ಇದರಲ್ಲಿ ಅವ್ರ ಇನ್ಫ್ಲುಯೆನ್ಸ್ ನಿಮ್ ಮೇಲೆ ಬೀಳಬಾರ್ದಲ್ಲ ಅದಕ್ಕೋಸ್ಕರ ಬಿಟ್ಬಿಡಿ ಆ ಜಾಗ ವಾಸಂ ಸೋಪದ್ರವಂ ತ್ಯಜೇತ್ ಯಾವ ಜಾಗದಲ್ಲಿ ಬರೀ ಉಪದ್ರವ ಉಪಟಳ ತೊಂದರೆಯೇ ಹೆಚ್ಚಾಗಿದೆಯೋ ಕಮ್ಯುನಲ್ ಟೆನ್ಷನ್ ಅಥವಾ ಏನೋ ಒಂದು ನಿಮ್ಗೆ ಪದೇ ಪದೇ ತೊಂದರೆ ಬರ್ತಾ ಇದೆಯೋ ಆ ಜನರಿಂದೋ ಅಥವಾ ಬೇರೆ ಯಾವುದರಿಂದೋ ಅಂತಹ ಜಾಗವನ್ನು ತ್ಯಜೇತ್ ಕೃಪಣ ರಾಜಾನಂ ಒಬ್ಬ ಕೃಪಣ ರಾಜ ಇದ್ರೆ ಅವನ್ನ ಬಿಟ್ಬಿಡ್ಬೇಕಂತೆ ಬೇರೆ ರಾಜ್ಯಕ್ಕೆ ಹೊರಟೋಗ್ಬಿಡ್ಬೇಕಂತೆ ವಲಸೆ ಮಿತ್ರಂ ಮಾಯಾಮಯಂ ತ್ಯಜಯಿತು ಯಾವ ಮಿತ್ರನಲ್ಲಿ ಕಪಟವಿದೆಯೋ ಅಂತಹ ಕಪಟಯುತವಾಗಿರ್ತಕ್ಕಂತಹ ಸ್ನೇಹಿತನನ್ನು ಬಿಟ್ಟುಬಿಡಿ ಯಾಕೆಂದ್ರೆ ಅವನಿನ್ ನಿಮ್ಗೇನು ಉಪಯೋಗ ಇಲ್ಲ ಆರ್ಮೆ ಜಾಸ್ತಿ ಅರ್ಥೇನ ಕಿಂ ಕೃಪಣಸ್ತಗತೇನ ಪುಂಸ ಜ್ಞಾನೇನ ಕಿಂ ಬಹುಶ ಕುಲ ಸಂಕುಲೇನ ೂಪೇಣ ಕಿಂ ಗುಣ ವರ್ಜಿತೇನ ಮಿತ್ರೇಣ ಕಂ ವ್ಯಸನ ಕಾಲ ಪರಾಖೇನ ಅರ್ಥೇನ ಕೃಪಣ ಹಸ್ತಗತೇನ ಪುಂಸ ಹಣ ಇದ್ಕೊಂಡು ಏನೇ ಉಪಯೋಗ ಹಣದಿಂದ ಒಬ್ಬ ಜಿಪುಣ ಶೆಟ್ಟಿ ಆ ಹಣದಿಂದ ಏನಾದರೂ ಉಪಯೋಗ ಇದೆಯಾ ಅದು ಅದು ಹಣ ಮಾದು ಹೆಣ ಯಾಕೆಂದ್ರೆ ಹಣ ನಿಂತಲ್ಲಿ ನಿಲ್ಲಬಾರ್ದು ಹಣ ಹೋಗ್ತಾ ಇರಬೇಕು ಲಕ್ಷ್ಮೀ ಅಲು ಯಾವಾಗಲೂ ಎಷ್ಟು ಹೋಗುತ್ತೋ ಅಷ್ಟು ಬರುತ್ತೆ ಕೂಡಿಟ್ಕೊಂಡು ಏನು ಮಾಡೋದು ತಲೆ ಮೇಲೆ ಹಾಕ್ಕೊಂಡು ಆಮೇಲೆ ಕೆಳಗಡೆ ಹೋಗೋದು ಆರು ಫೀಟ್ ಕೆಳಗಡೆ ಬಹಳ ಜಾಸ್ತಿ ಆಯಿತು ಅಥವಾ ಯಾರೋ ಹೊರ್ಕೊಂಡು ಹೋಗ್ತಾ ಇರೋದು ಆದ್ರಿಂದ ಕೃಪಣ ಹಸ್ತಗತೆಯನ್ನ ಒಬ್ಬ ಕೃಪಣ ಜಿಪುಣ ಅವನ ಕೈಗೆ ಸೇರಿರ್ತಕ್ಕಂತಹ ಅರ್ಥ ಸಂಪತ್ತು ಅದರಿಂದ ಏನು ಪ್ರೇವೇಣ ಸ್ವಾಮಿ ಪುಂಸ ಜ್ಞಾನೇನ ಕಿಂ ಬಹುಷಠಾಕುಲ ಸಂಕುಲೇನು ಒಬ್ಬನಿಗೆ ತುಂಬಾ ಜ್ಞಾನ ಇದೆ ಆ ಶಾಸ್ತ್ರ ಈ ಶಾಸ್ತ್ರ ಆ ಬುಕ್ಕು ಈ ಬುಕ್ಕು ಆ ಸೈನ್ಸ್ ಎಲ್ಲ ಓದಿದ್ದು ಓದಿದ್ದೆ ಆದರೆ ಬಹುಶಾಕುಲ ಸಂಕುಲೇನ ಹಿಂದೊಂದು ಮುಂದೊಂದು ಅವನ ವ್ಯಾಪಾರ ವ್ಯವಹಾರ ನಡವಳಿಕೆ ಎಲ್ಲ ಕೂಡ ಬರೀ ಮಾಯಾಮಯವಾಗಿರ್ತಕ್ಕಂತಹ ನಿಮ್ಗೇನೋ ಕಂಡು ಹಿಡಿಯೋಕೆ ಆಗಲ್ಲ ಅವ್ನು ಯಾವ ರೀತಿ ವರ್ತಿಸ್ತಾನೆ ಅಂತ ಅಂತಹ ಒಂದು ಪುರುಷಾರ್ಥ ಇಟ್ಕೊಂಡು ಅಂತಹ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಏನು ಯಾವ ಜ್ಞಾನದಿಂದ ಏನು ಉಪಯೋಗ ಅಂತ ಬರೀ ತುಂಬಿಸ್ಕೊಂಡಿದ್ದೇ ಆಯಿತು ತಲೆನ ಅದರಿಂದ ರೂಪೇಣ ಕಿಂ ಗುಣ ಪರಾಕ್ರಮ ವರ್ಜಿತೇನ ಮಹಾ ರೂಪ ಇದೆ ಅವನಲ್ಲಿ ಸೌಂದರ್ಯ ಇದೆ ಆದರೆ ಗುಣವೇ ಇಲ್ಲ ಪರಾಕ್ರಮ ಇಲ್ಲವೇ ಇಲ್ಲ ಅಂತಹ ರೂಪದಿಂದ ಏನು ಪ್ರಯೋಜನ ಮಿತ್ರೇಣ ಕಿಂ ವ್ಯಸನ ಕಾಲ ಪರಾ ಮುಖೇನ ಫ್ರೆಂಡ್ಸು ಫ್ರೆಂಡ್ಸು ಅಂತ ಹೇಳ್ತೀರಾ ಆ ಫ್ರೆಂಡ್ ಯಾವತ್ತೂ ಕೂಡ ನಿಮ್ಮ ಹತ್ರ ಬಂದೇ ಇಲ್ಲ ಯಾಕೆಂದ್ರೆ ಅವನಿಗೆ ಯಾವುದೋ ಒಂದು ದುಶ್ಚಟ ಇದೆ ವ್ಯಸನ ಆ ದುಶ್ಚಟಕ್ಕೆ ಬಲಿಯಾಗಿ ಆ ಕಡೆನೆ ತೀರ್ಕೊಂಡಿದ್ದಾನೆ ಆ ಫ್ರೆಂಡು ನಿಮ್ಮ ಹತ್ರ ಬಂದಿಲ್ಲ ಮೀಟ್ ಮಾಡಿಲ್ಲ ಅಂತಹ ಮಿತ್ರದಿಂದ ಏನ್ ಪ್ರಯೋಜನ ಏನು ಪ್ರಯೋಜನ ಇಲ್ಲ ಅಂತ ಅದೃಷ್ಟಪೂರ್ವ ಬಹವಹ ಸಹಾಯ ಿತ್ರ ಅರ್ಥೈರ್ ವಿಹೀನ್ಯುತಾ ಸ್ವಜನಪಿ ಶತ್ರು ಬಹಳ ಬಹಳ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ಅಡ್ವೈಸ್ ಅದೃಷ್ಟಪೂರ್ವಾ ಬಹಳ ಸಹಾಯ ಪದಸ್ಥಿ ಮಿತ್ರ ಯಾರಿಗೆ ಅದೃಷ್ಟ ಕುಲಾಯಿ ಸತ್ತೋ ಅಂತಹ ಅದೃಷ್ಟ ಕುಲಾಯಿಸಿ ಯಾವುದೋ ಒಂದು ಒಳ್ಳೆ ಹೈ ಪೋಸ್ಟ್ ಅಲ್ಲಿ ಅಪಾಯಿಂಟ್ ಆಗ್ತಾರೆ ಅಂತ ಇಟ್ಕೊಳ್ಳೋಣ ನೆಂಟ್ರು ಹುಟ್ಟುಬಿಡ್ತಾರ್ರಿ ಅವ್ರಿಗೆ ನೆಂಟರು ಎಲ್ಲಿಂದ ಬರ್ತಾರೋ ಅಣಬೆ ಮಶ್ರೂಮ್ ಅಂತ ಕರೀತಾರಲ್ಲ ಅಣಬೆ ತರ ಬಂದ್ಬಿಡ್ತಾರ ನೆಂಟ್ರಲ್ಲ ಸ್ವಾಮಿ ನಮ್ಗೆ ಗೊತ್ತಿಲ್ವಾ ನಿಮ್ಮ ಅಕ್ಕನ ಬಾವನ ಸೋದರ ಮಾವನ ಮಗಳ ಗಂಡನ ಮಗ ನಿಮ್ ತಲೆ ಕೆರ್ಕೊಂಡ್ಬಿಡ್ಬೇಕಂತ ಯಾವ ಸಂಬಂಧ ಅಂತ ಬಾದ್ರಾಯಣ ಸಂಬಂಧ ಉಳ್ಕೊಂಡು ಬರ್ತಾರೆ ಯಾಕೆ ನಿಮ್ಮ ಹತ್ರ ಈಗ ಇದಿದೆ ಪದ ಪೊಸಿಷನ್ ಪೊಸಿಷನ್ ಇದ್ದಾಗ ಅದೃಷ್ಟಪೂರ್ವಾ ಹಿಂದೆ ಕಂಡಿಲ್ಲದೆ ಇರತಕ್ಕಂತ ಜನರೆಲ್ಲರೂ ಕೂಡ ಬಹವ ಸಹಾಯ ನಿಮ್ಮ ಜೊತೆಗೆ ಓಡ್ ಬರ್ತಾರಂತೆ ಸರ್ವೆ ಮಿತ್ರ ಬಹಂತಿ ನಿಮ್ಮ ಸ್ನೇಹಿತರಾಗ್ತಾರಂತೆ ಅದಕ್ಕೆ ಹೇಳಿದ್ದು ಒಂದ್ ಒಬ್ರು ಹೇಳ್ತಾರೆ ಮಿತ್ರರು ಇಲ್ಲ ಶತ್ರುಗಳು ಇಲ್ಲ ಎಲ್ಲ ಕಾಲಕಾಲಕ್ಕೆ ಮಿತ್ರರು ಎಲ್ಲ ಕಾಲಕಾಲಕ್ಕೆ ಶತ್ರುಗಳು ಅಂತ ಆದರೆ ನೋಡಿ ಅದೇ ಮಿತ್ರರು ಅರ್ಥೈಹಿ ವಿಹೀನಸ್ಯ ಯಾರಿಗೆಲ್ಲ ಪಾಪರಾಗ್ಬಿಡ್ತಾನೋನು ಒಂದು ಬಿಡಿಗಾಸು ಒಂದು ಕೈಯಲ್ಲಿ ಉಳಿಯೋದಿಲ್ವೋ ಅಂತ ಒಂದು ಸಂದರ್ಭ ನೋಡಿ ಪದಚ್ಯುತ ಯಾರು ಯಾವ ಪದವಿಯೂ ಇಲ್ಲ ಸಮಾಜದಲ್ಲಿ ಯಾವ ಸ್ಟೇಟಸ್ಸು ಇಲ್ವೋ ಭವೀ ಅಕಾಲೇ ಸ್ವಜನೋಪಿ ಶತ್ರು ಅವನ ಸ್ವಜನರು ಕೂಡ ಅವನಿಗೆ ಶತ್ರು ಆಗ್ತಾರೆ ಯಾರು ಗೊತ್ತಿಲ್ಲಪ್ಪ ಅಂತ ಬರೋದೇ ಇಲ್ಲ ಅವ್ರು ಸತ್ತೇ ಹೋಗಿದ್ದಾರೆ ಅಂತ ಇವ್ರು ತಿಳ್ಕೊಂಡ್ಬಿಟ್ಟಿರ್ತಾರಪ್ಪ ಮನ್ಸಿನ್ ತೆಗೆದೇ ಹಾಕ್ಬಿಟ್ಟಿರ್ತಾರೆ ವೆರಿ ಪ್ರಾಕ್ಟಿಕಲ್ ಇದು ವೆರಿ ಪ್ರಾಕ್ಟಿಕಲ್ ಹಣಕ್ಕೆ ತಕ್ಕಂತೆ ಮಿತ್ರರು ಹಣಕ್ಕೆ ತಕ್ಕಂತೆ ಶತ್ರುಗಳು ಆಪತ್ಸು ಮಿತ್ರಂ ಜಾನಿಯಾತ ರಣೇಶೂರಂ ರಹಃ ಶುಚಿಂ ಭಾರ್ಯಾಂಚ ವಿಭವೇ ಕ್ಷೀಣೇ ದುರ್ಭಿಕ್ಷೆ ಚ ಪ್ರಿಯಾಸ್ತಿಂ ಈಗ ಲಿಟ್ಮಸ್ ಟೆಸ್ಟ್ ಹೇಗೆ ಮಾಡಬೇಕು ಅಂತ ಮಿತ್ರನನ್ನು ಹೆಂಗ್ ಕಂಡು ಹಿಡಿಯೋದು ಈತ ಮಿತ್ರನೋ ಅಥವಾ ಕಪಟಿಯೋ ಅಂತ ನಿಮಗೇನಾದರೂ ಒಂದು ಆಪತ್ತು ಒದಗ್ ಬರಬೇಕು ಅವಗಳ ಏನೋ ಕಷ್ಟ ಬರಬೇಕು ನಿಮಗೆ ಅವಾಗ ಗೊತ್ತಾಗತ್ತೆ ಒಂದು ಮಿತ್ರನೋ ಅಲ್ವೋ ಅಂತ ಅವಾಗಲೂ ನಿಮ್ಮ ಜೊತೇಲಿದ್ರೆ ಆತ ಸಚ್ಚಾ ಮಿತ್ರ ನಿಮಗೆ ಅವಾಗ ಅವನು ನಿಜವಾದ ಮಿತ್ರ ಆಪತ್ತು ಆಪತ್ತಿನಲ್ಲಿ ಮಿತ್ರಂ ಜಾನೀಯ ಯಾರು ನಿಮ್ಗಾಗ್ತಾನೋ ಅವನೇ ಮಿತ್ರ ರಣೇ ಶೂರ ಎಲ್ಲಿ ತನಕ ಯುದ್ಧರಂಗಕ್ಕೆ ಯುದ್ಧರಂಗ ಒಂದು ಸ್ಟೇಜ್ ತಯಾರಾಗೋದಿಲ್ಲು ಅಲ್ಲಿ ತನಕ ಎಲ್ರು ಕೊಚ್ಕೊಳ್ಳೋದೆ ನಾ ಹಾಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಅದಕ್ಕೆ ಕತ್ತರಿಸ್ತೀನಿ ಈಗ ಕತ್ತರಿಸ್ತೀನಿ ಅಂತ ಯಾವಾಗ ಅಲ್ಲಿ ಎದುರುಗಡೆ ಶತ್ರು ಬರ್ತಾನೋ ಅವರು ಇವರು ಹೇಳೋ ಹೆಸರೇ ಇಲ್ಲ ಓಡೋ ಇರ್ತಾರೆ ಆದ್ರಿಂದ ರಣೇ ಯುದ್ಧದಲ್ಲಿ ಶೂರನನ್ನ ಪತ್ತೆ ಹಚ್ಚಬೇಕು ರಹ ಶುಚೇನ್ ಒಬ್ಬ ನಿಜವಾದ ಕ್ಯಾರೆಕ್ಟರ್ ಉಳ್ಳಂತಹ ವ್ಯಕ್ತಿ ಅಂತ ಕಂಡಿಡಬೇಕಾದ್ರೆ ಮಾಡಬೇಕು ಪಬ್ಲಿಕ್ಕಲ್ ಅಲ್ಲ ಯಾರು ನೋಡದೇ ಇರೋ ಸಮಯದಲ್ಲಿ ಅವನ್ ನೀವು ನೋಡ್ಬೇಕು ಪಬ್ಲಿಕ್ಕಲ್ಲಿ ಎಲ್ರೂ ಹೀರೋನೆ ಪಬ್ಲಿಕ್ಕಲ್ಲಿ ಎಲ್ರು ಒಳ್ಳೆಯವರೇ ಆದರೆ ಅವನ್ನ ಒಂಟಿಯಾಗಿಬಿಟ್ಟಿರ್ತೀರಲ್ಲ ಅವಾಗ ಏನ್ ಮಾಡ್ತಾನೆ ಅಂತ ನೋಡ್ಬೇಕು ಅವನ ಶುಚಿಯಾಗಿದ್ರೆ ಆತ ಆತ ಕ್ಯಾರೆಕ್ಟರ್ ಫುಲ್ಲು ಶುಚಿಯಂ ಅಂತ ಭಾರ್ಯಾಂಚ ವಿಭವೇ ಕ್ಷೀಣೇ ದುರ್ಭಿಕ್ಷೆ ಚ ಪ್ರಿಯಾತಿಥಿಂ ವಿಭವೇ ಕ್ಷೀಣೆ ನಿಜವಾಗಿಯೂ ನೀವು ಸಂಪತ್ತು ವಿಹೀನ ಅತ್ತ ಇರಬೇಕಾದ್ರೆ ಹೆಂಡತಿಯನ್ನು ಕಣ್ಣಿಡಿಬೇಕಂತೆ ಅವಾಗ ಯಾವ ರೀತಿ ವರ್ತನೆ ಮಾಡ್ತಾನೆ ಗಂಡನತ್ರ ಯಾವ ರೀತಿ ವರ್ತನೆ ಮಾಡ್ತಾಳೆ ಎಷ್ಟು ಕೋಆಪರೇಟ್ ಮಾಡ್ತಾಳೆ ಅಂತ ವಿಭವೇ ಕ್ಷೀಣೆ ಭಾರ್ಯಾಂಚ ದುರ್ಭಿಕ್ಷೇಚ ಪ್ರಿಯಾತಿಥಿ ನಿಮ್ಮ ಹತ್ರ ಹಣ ಇರಬೇಕಾದ್ರೆ ಅತಿಥಿಗಳನ್ನು ಕರೆದು ಕರೆದು ಉಪಚಾರ ಮಾಡ್ತೀರ ನಿಜವಾಗಿಯೂ ನಿಮಗೆ ಅತಿಥಿ ಸತ್ಕಾರ ಮಾಡುವಂತಹ ಒಂದು ಧಾರ್ಮಿಕ ಬುದ್ಧಿ ಇದೆ ಅಂತ ಟೆಸ್ಟ್ ಮಾಡೋದು ಯಾವಾಗ ಅಂದ್ರೆ ನಿಮ್ಗೆ ಕಷ್ಟಕ್ಕೆ ಕೊಟ್ಟು ಉಂಟಾಗಬೇಕು ಆವಾಗಲೂ ಕೂಡ ನೀವು ಅತಿಥಿ ಸತ್ಕಾರವನ್ನು ಬಿಡದೆ ಹೋದರೆ ಅವಾಗ ನೀವು ಪ್ರಿಯಾತಿಥಿ ಅಂತ ಕಂಡುಹಿಡೀಬೋದು ಅತಿಥಿಗಳು ಯಾರಿಗೆ ಪ್ರಿಯರೋ ಅವರೇ ಪ್ರಿಯಾತಿಥಿಗಳು ಮಹಾಭಾರತದಲ್ಲಿ ಒಂದು ಕತೆ ಬರುತ್ತಲ್ಲ ಸ್ವಾಮೀಜಿ ಹೇಳಿದ್ದಾರೆ ಅದನ್ನ ಯುಧಿಷ್ಠಿರನಿಗೆ ಆ ಮುಂಗ್ಸಿ ಹೇಳೋ ಕತೆ ಗೊತ್ತಿಲ್ಲ ನಿಮಗೆ ಯುಧಿಷ್ಠಿರನಿಗೆ ಒಂದು ಆ ರಾಜಸೂಯ ಮಾಡಿದ ಮೇಲೆ ದಾನ ಕೊಟ್ಕೊಟ್ ಕೊಟ್ಕೊಟ್ಟು ಬ್ರಾಹ್ಮಣರಿಗೆಲ್ಲ ತುಂಬ ಹೆಮ್ಮೆ ಆಗೋಯ್ತು ಜಂಬ ನನ್ನಷ್ಟು ದಾನಶೂರ ಯಾರೂ ಇಲ್ಲ ಅಂತ ತಕ್ಷಣ ಆ ಒಂದು ಯಜ್ಞ ಮಂಟಪಕ್ಕೆ ಬಂದಂಥ ಒಂದು ಮುಂಗ್ಸಿ ಅದರ ಅರ್ಧ ದೇಹ ಚಿನ್ನದ ವರ್ಣ ಆಗಿತ್ತು ಇನ್ನು ಅರ್ಧ ದೇಹ ಮಾಮೂಲಿ ಬಂದು ಹಿಟ್ಟಿನ ಮೇಲೆ ಹೊರಳಾಡ್ತಂತೆ ಈಗ ಹೊರಳಾಡ್ಬಿಟ್ಟು ಹೊರಾಡ್ತಂತೆ ಏ ಯುಧಿಷ್ಟಿರ ನೀನ್ ಎಂತಯ್ಯ ದಾನಶೂರ ನಾನು ಯಾವ ಶೌರ್ಯವೂ ನೀನು ನೋಡ್ತಾ ಇಲ್ಲ ಈ ದಾನದಲ್ಲಿ ಅಂತ ಕೇಳ್ದಂತೆ ಯಾಕಯ್ಯ ಇಷ್ಟೊಂದಲ್ಲ ದಾನ ಕೊಟ್ಟಿದ್ ನೋಡಲಿ ನಿನ್ ಕಣ್ಣಿಲ್ವ ನಿಂಗೆ ಆಗ ಮುನ್ಸಿ ಹೇಳ್ತಂತೆ ಹೈ ಇದು ದಾನವಾ ಎಲ್ಲ ಇರ್ವಾಗ ದಾನ ಕೊಡದ ದಾನವಾ ಏನಂಗಂದ್ರೆ ನೋಡು ನಂದು ಅರ್ಧ ದೇಹ ಚಿನ್ನ ಆಗಿದೆಯಲ್ಲ ಹೆಂಗೇ ನಾವು ಹೆಂಗಪ್ಪ ಅದು ಇಲ್ಲ ನೋಡ್ತಾ ಇರೋ ಅರ್ಧ ದೇಹ ಚಿನ್ನ ಇರೋದು ಒಳ್ಳೆ ಹೈರ್ ಸ್ಟೈಲಿ ನೋಡ್ತಾ ಹೇಳೋ ಹೇಳ್ತಂತೆ ಅವಾಗ ನೋಡು ಹಿಂದೆ ಕ್ಷಾಮ ಬಂತಲ್ಲ ಕ್ಷಾಮ ಆ ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ಇಬ್ರು ದಂಪತಿಗಳು ಇಬ್ರು ಮಕ್ಕಳಿದ್ರು ಅಂತ ಸಮಯದಲ್ಲಿ ಆ ಬ್ರಾಹ್ಮಣ ಯಾವಾಗ್ಲೂ ಕೂಡ ಅತಿಥಿ ಸತ್ಕಾರವನ್ನೇ ಮಾಡ್ತಾ ಫಸ್ಟ್ ಅತಿಥಿಗಳಿಗೆ ಮನೆಯಲ್ಲಿ ಯಾವ ಅವನು ಬೇಡ ತರ್ತಾನೋ ಬ್ರಾಹ್ಮಣ ಅದನ್ನು ಮೊದಲು ಅತಿಥಿ ಸತ್ಕಾರವನ್ನು ಮಾಡದೆ ತಾನು ಸ್ವೀಕಾರ ಮಾಡ್ತಾ ಒಮ್ಮೆ ಕ್ಷಾಮ ಆ ಕ್ಷಾಮದ ಸಮಯದಲ್ಲಿ ಏನೋ ಎಷ್ಟೋ ಬಹಳ ಕಷ್ಟಪಟ್ಟು ಹಳ್ಳಿಯಲ್ಲಿ ಹೊಲದಲ್ಲಿ ಉಂಚ ವೃತ್ತಿಯನ್ನು ಮಾಡಿ ಉಂಚ ವೃತ್ತಿ ಅಂದರೆ ಅಲ್ಲಲ್ಲಿ ಕಾಳು ಬಿದ್ದಿರುತ್ತಲ್ಲ ಕಾಳನ್ನೆಲ್ಲ ಒಟ್ಟಾಕಿ ಅದರಿಂದ ಹಿಟ್ ಮಾಡಿ ರೊಟ್ಟಿ ಮಾಡುದನ್ನು ಆ ರೊಟ್ಟಿ ಮಾಡಿ ಇನ್ನೇನು ಎಲ್ಲ ಒಂದೊಂದು ತಿನ್ಬೇಕು ಫ್ಯಾಮಿಲಿ ಕೂತ್ಕೋಬೇಕಾದ್ರೆ ಒಬ್ಬ ಬಂದಂತೆ ಅಯ್ಯೋ ತುಂಬ ಹಸಿವೆ ಆಗಿದ್ಯಪ್ಪ ಇನ್ನ ಕೊಡಿ ಅಂತ ತಕ್ಷಣ ಬ್ರಾಹ್ಮಣ ಏನು ಮಾಡ್ದ ಓ ಅತಿಥಿ ಸೇವೆ ಮೊದಲು ಕರ್ತವ್ಯ ಅಂಥೇಳಿ ಆತ ಅತಿಥಿ ಅತಿಥಿಯನ್ನು ಕರೆದು ಅವನಿಗೆ ಸತ್ಕಾರ ಮಾಡಿ ಅವನಿಗೆ ತನ್ನಲ್ಲಿ ತನ್ನ ರೊಟ್ಟಿಯನ್ನು ಕೊಟ್ಬಿಟ ತಾನು ನೀರು ಕುಡ್ಕೊಂಡಿದ್ದ ಅವನು ನೋಡಿ ಇದೆಲ್ಲ ಹೇಗಾಗತ್ತೆ ಪತಿ ಕೊಟ್ಟ ಮೇಲೆ ಪತ್ನಿ ಅವಳ ಧರ್ಮ ಇದು ಪತ್ನಿಯೂ ಕೊಡ್ಬೇಕಂತ ಪತ್ನಿ ತಾನೂ ಕೊಟ್ಲಂತ ಅವನು ಎಷ್ಟು ತಿಂತಾ ಇದ್ದಾನೋ ಅಷ್ಟು ಹಸಿವೆ ಜಾಸ್ತಿ ಆಗ್ತಾ ಇದೆ ಅವನಿಗೆ ಪಾಪ ಸರಿ ಮಕ್ಕಳಿಬ್ಬರು ನೋಡೋರು ತಂದೆ ತಾಯಿಗಳು ಯಾವ ಧಾರ್ಮಿಕ ಕಾರ್ಯವನ್ನು ಮಾಡಿದ್ದಾರೋ ಅದರ ನಮಗೂ ಪಾಲಿದೆ ಆದ್ರಿಂದ ನಾವು ಇವ್ರಿಗೆ ಕೊಡ್ತೇವೆ ಅಂಥೇಳಿ ಆ ತಮ್ಮ ಪಾಲಿನ ರೊಟ್ಟಿಯನ್ನು ಕೊಟ್ಬಿಟ್ಟಂತೆ ಆ ಬ್ರಾಹ್ಮಣ ಅತಿಥಿ ಅದನ್ನು ತಿಂದು ಇವರಿಗೆ ಆಶೀರ್ವಾದ ಮಾಡಿ ಹೊರಟ ಆ ಒಂದು ಹಸಿವು ತಾಳದಾರದೆ ಆ ದಿವಸ ರಾತ್ರಿ ಇವರು ಸತ್ತೋದ್ರು ನಾಲ್ಕು ಜನ ನೋಡಿ ನೀವೆಲ್ಲ ಪ್ರಾಪಂಚಿಕರು ನೀವು ಆಲೋಚನೆ ಮಾಡೋದು ಹಾ ನೂರು ವರ್ಷ ಬದುಕಬೇಕಾಗಿತ್ತು ಸದೋಗ್ಬಿಡ್ರಲ್ಲ ದಾನದಿಂದ ಸಾಯ್ಬೇಕಾಗತ್ತೆ ನಿನ್ನ ಮೇಲೆ ದಾನ ಮಾಡಬಾರ್ದು ಅಂತ ನೀವೇಳ್ತೀರ ನೋಡಿ ನಿಮ್ಮ ಆಲೋಚನೆ ಹೇಗಿದೆ ಅಂತ ಆದ್ರೆ ಧರ್ಮ ಬುದ್ಧಿ ಉಳ್ಳವ್ರ ಆಲೋಚನೆ ಹಾಗಲ್ಲ ಸತ್ ಮೇಲೆ ಏನಾಯ್ತು ಅಂತ ನೋಡ್ತಾರೆ ಯಾವಾಗಲೂ ಅವರು ಸತ್ ಮೇಲೆ ಇಂಪಾರ್ಟೆಂಟ್ ರೀ ಯಾಕೆ ಅಂದ್ರೆ ನಮ್ಮ ಮಾನವ ಜೀವನ ಅಂತಕ್ಕಂಥದ್ದು ಬರೀ ದೋಷಮಯ ಜೀವನವೇ ಇಂತಹ ದೋಷಮಯ ಜೀವನವನ್ನು ನಾವು ಯಾವ ರೀತಿ ಧರ್ಮ ಕಾರ್ಯಕ್ಕೆ ಉಪಯೋಗಿಸಿ ನಂತರ ಶಾಶ್ವತವಾಗಿರ್ತಕ್ಕಂಥ ಶರೀರವನ್ನು ಪಡಿತೇವೆ ಅದನ್ನೇ ಒಬ್ಬ ಧಾರ್ಮಿಕ ವ್ಯಕ್ತಿ ಆಲೋಚನೆ ಮಾಡ್ತಾ ಇರ್ತಾರೆ ಸತ್ತ ನಂತರ ಅವರಿಗೆ ಉತ್ತಮ ಗತಿ ಆಯ್ತಂತೆ ಸ್ವರ್ಗವನ್ನು ಸೇರಿದಂತೆ ಅವರು ಅಂತಹ ಒಂದು ಮಹಾ ಯಜ್ಞ ನಡೆದಿರ್ತಕ್ಕಂತಹ ಆ ಸ್ಥಳದಲ್ಲಿ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಮುಂಗಿಸಿ ಅಲ್ಲೇ ಇತ್ತು ಓಡಾಡ್ತಾ ಇನ್ನೆಲ್ಲ ನೋಡ್ತಾ ಇತ್ತಂತೆ ನೋಡ್ಬಿಟ್ಟು ಆನಂದದಿಂದ ಓಡಾಡ್ತಂತೆ ಹೊರಡಾಡ ತಕ್ಷಣ ಪಾಪ ಅದ್ರ ಅರ್ಧ ದೇಹ ಮಾತ್ರ ಹಿಟ್ಟು ತಕ್ಷಣ ಅಲ್ಲಿ ಏನಾಯ್ತೋ ಆ ಹಿಟ್ಟಿನಿಂದ ಆ ಇದಾದ ತಕ್ಷಣ ಅದರ ಬಾಡಿ ಎಲ್ಲ ಅರ್ಧಕ್ಕೆ ಚಿನ್ನ ಆಗೋದು ಅವತ್ತಿಂದ ನಾನು ಹುಡುಕ್ತಾ ಇದ್ದೇನೆ ಇಂಥ ಯಜ್ಞ ನಡೀತಾ ಇದೆಯಾ ಅಂತ ಅದಕ್ಕೋಸ್ಕರ ನೀನು ಇಷ್ಟು ಧ್ಯಾನ ದಾನ ಮಾಡಿದ್ಯಲ್ಲ ಈ ಗ್ರಿಷ್ಟರ ನೋಡದೆ ನಿನ್ನ ಯಜ್ಞದಲ್ಲಿ ಪರವಾಗಿಲ್ಲ ಇನ್ನೊಂದು ಅರ್ಧ ಸ್ವಲ್ಪ ಇದ್ ಮಾಡ್ಕೊಂಡ್ಬಿಡೋಣ ಅಂತ ನೋಡಿದ್ರೆ ಯಾವ ಬಣ್ಣನೂ ಚೇಂಜೇ ಆಗಿಲ್ಲ ಆದ್ರಿಂದ ಇದು ಯಜ್ಞವೇ ಅಲ್ಲ ದಾನವೇ ಅಲ್ಲ ಅನ್ಬಿಡ್ತಂತೆ ಆ ಮುಂಗಿಸಿ ಇದು ಗೊತ್ತಾಗತ್ತೆ ನಮ್ಗೆ ಏನದು ದುರ್ಭಿಕ್ಷೇಚ ಪ್ರಿಯ ಅತಿಥಿ ದುರ್ಭಿಕ್ಷ ಅಂದ್ರೆ ಕ್ಷಾಮ ಕ್ಷಾಮದಲ್ಲಿ ಆತ ನಿಜವಾಗಿಯೂ ಅತಿಥಿ ಪ್ರಿಯನೋ ಇಲ್ಲವೋ ಅಂತ ಗೊತ್ತಾಗತ್ತೆ ಅಂತ ಒಂದು ಆಪತ್ಕಾಲದಲ್ಲೂ ಕೂಡ ಮೊದಲು ಅತಿಥಿಯನ್ನು ಸ್ಮರಣೆ ಮಾಡಿ ಅವರಿಗೆ ಸತ್ಕಾರ ಮಾಡಿದ್ದೆ ಆದ್ರೆ ಓ ಇವನು ರಕ್ತಗತವಾಗಿದೆ ಅತಿಥಿ ಸತ್ಕಾರ ರಕ್ತಗತವಾಗಿದೆ ಅಂತ ಗೊತ್ತಾಗ್ತದೆ ಅರ್ಥಪ್ರಧಾನೇನ ಶ್ಲಾಘ್ಯಂ ಅಂಜಲಿ ಕರ್ಮಣ ಮೂರ್ಖಂ ಚಂದಾನು ವೃತ್ಯಾಚ ಯಾತಾತಥ್ಯೇನ ಪಂಡಿತಂ ಲುಬ್ಧಂ ಯಾರು ಲೋಭಿ ಇರ್ತಾನೋ ಅವನನ್ನು ಹೇಗೆ ಒಲ್ಸ್ಕೋಬೇಕು ಅರ್ಥಪ್ರಧಾನೇನ ಅವನು ಹಣವೇ ಗಿಫ್ಟ್ ಆಗಿ ಕೊಡ್ಬೇಕು ಬೇರೆಯನ್ನು ಬಯಸೋದಿಲ್ಲ ಒಳ್ಳೆ ಮಾತು ಹೇಳಿದ್ರೆ ಅಂತ ಯಾಕೆ ಹಣ ಇಲ್ವಲ್ಲ ಹಣ ಕೊಟ್ಬಿಡಿ ನೀನ್ ಹೇಗಿದ್ರು ಅಯ್ಯೋ ಅವರ ಇಂದ್ರ ಅಂದ್ಬಿಡ್ತಾನ ಯಾಕೆ ಅವನು ಹಣ ಸಿಕ್ಬಿಡ್ತು ಲುಗ್ಧಂ ಅರ್ಥ ಪ್ರಧಾನೇನ ಶ್ಲಾಘ್ಯಂ ಅಂಜಲಿ ಕರ್ಮಣ ಯಾರು ಉನ್ನತವಾದ ಗುಣ ಇದ್ದು ಸ್ತುತಿಸಲು ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರೋ ಅವರಿಗೆ ಅಂಜಲಿ ಕರ್ಮಣ ನಮಸ್ಕಾರ ಮಾಡಿ ಅವರೇ ಅವರೇನು ಹಣವನ್ನು ಬಯಸೋದಿಲ್ಲ ನಿಮ್ಗೆ ಅವರಿಗೆ ಕೈ ಮುಗಿರಿ ಸಾ ತೃಪ್ತರಾಗ್ತಾರ ಅವರು ಮೂರ್ಖಂ ಚಂದಾನುವೃತ್ಯ ಮೂರ್ಖನನ್ನ ಹೇಳಿ ಉಲ್ಸ್ಕೋಬೇಕು ನಿಂಗೆ ಏನ್ ಬೇಕಪ್ಪ ಆಯ್ತು ತಥಾಸ್ತು ಅದೇ ಮಾಡೋಣ ನರ್ತನ ಮಾಡ್ಬೇಕಾ ನರ್ತನ ಮಾಡೋಣ ಮೂರ್ಖರ ನೀವು ಆರ್ಗ್ಯೂ ಮಾಡಿ ಉಪಯೋಗ ಇಲ್ಲ ಅದು ಗೋಡೆ ಅದು ಗೋಡೆ ಆ ಗೋಡೆ ಹೊಡ್ಕೊಳಕ್ಕಾಗತ್ತಾ ಇಲ್ಲ ಅದಕ್ಕೆ ಏನ್ ಬೇಕೋ ಅನ್ಕೋಸ್ ಬಿಡಬೇಕು ಛಂದ ಅನ್ನುವೃತ್ಯ ಛಂದ ಅಂದ್ರೆ ಇಚ್ಛೆ ಅವನ ಇಚ್ಛೆಯಂತೆ ನೀವು ವರ್ತಿಸಿ ಯಾಥಾತಥ್ಯೇನ ಪಂಡಿತಂ ಒಬ್ಬ ಪಂಡಿತ ಯಾರು ಸರಿ ತಪ್ಪುಗಳನ್ನು ಬಲ್ಲಂತಹ ವಿವೇಕಿ ಇದ್ದಾನೋ ಯಾಥಾತಥ್ಯೇನ ಹೇಗಿದೆಯೋ ಹಾಗೆ ಹೇಗಿದೆಯೋ ಹಾಗೆ ಅವನನ್ನು ನೀವು ಒಲ್ಸ್ಕೋಬೇಕಂತೆ ಯಾಥಾತ್ಯ ಮಾತುಗಳನ್ನು ಆಡುತ್ತಾ ಸತ್ಯವಾದ ಮಾತುಗಳನ್ನೇ ಆಡುತ್ತಾ ಯಾಕಂದ್ರೆ ಅದನ್ನೇ ಬಯಸ್ತಾ ಇರ್ತಾನ अंतन ओवन ही देवाह सत्पुरुष द्विजा हा, इतरा खाद्यपान दान पंडिता दूसरा सज्जन मत द्विजर इवे सतुष्टर हेर सतोषो सद्भव सद्भावि ಒಳ್ಳೆ ಭಾವನೆಯನ್ನು ಇಟ್ಟುಕೊಂಡಿರಿ ಅವರೊಂದಿಗೆ ವ್ಯವಹಾರ ಮಾಡ್ತಾ ಇರಿ ಅವರು ಅದರಿಂದ ತೃಪ್ತರಾಗ್ತಾರೆ ಪ್ರೀತರಾಗ್ತಾರೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಇನ್ನು ಖಾದ್ಯ ಪಾನೇನ ಅವ್ರಿಗೇನು ಗಿಫ್ಟ್ ಕೊಡಬೇಕೋ ಪಾರ್ಟಿ ಮಾಡಿಸ್ಬಿಡಿ ಖಾದ್ಯ ಮತ್ತು ಪಾನ ಅವರವ್ರ ತಕ್ಕಂತೆ ಖಾದ್ಯ ಅವರವ್ರ ತಕ್ಕಂತೆ ಪಾನ ಅದರಿಂದ ತೃಪ್ತರಾಗ್ತಾರಂತೆ ಅವರು ಪಂಡಿತಾಹ ಪಂಡಿತರನ್ನು ತೃಪ್ತಿ ಮಾನದಾನೇನ ಕರಿ ಸ್ಟೇಜ್ ಮೇಲೆ ಹತ್ಸಿ ಶಾದ ಹಾಕಿ ಒಂದಿಷ್ಟು ಭಾಷಣ ಬಿಗಿಸ್ಬಿಡಿ ಖುಷಿಯಾಗ್ಬಿಡ್ತಾರ ನಿಮ್ಮೇಲೆ ಯಾಕೆ ನೀವ್ರಿಗೆ ಮಾನ ಕೊಟ್ರಿ ಗೌರವ ಕೊಟ್ರಿ ಗೌರವಿಸಿದ್ರಿ ಬಯಸ್ತಾರ ಅವರು ಪಾಪ ಅದಕ್ಕೋಸ್ಕರ ಪಾಂಡಿತ್ಯ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಅವ್ರು ಸ್ಟಡಿ ಮಾಡಿದ್ದು ಏನಕ್ಕೆ ಅರ್ಥನಾಶಂ ಮನಸ್ತಾಪ ಗೃಹೇ ದುಶ್ಚರಿ ವಂಚನಂಚ ಅಪಮಾನಂಚ ಮತಿಮಾನ್ ನ ಪ್ರಕಾಶಿ ಬುದ್ಧಿವಂತನಾದವನು ಇವುಗಳನ್ನ ಪಬ್ಲಿಕ್ ಅಲ್ಲಿ ಅನ್ನೇನು ಹೇಳ್ತಾರೆ ಗೊತ್ತಾ ವಾಷಿಂಗ್ ಡರ್ಟಿ ಕ್ಲಾತ್ಸ್ ಡರ್ಟಿ ಲಿನನ್ ಇನ್ ದ ಪಬ್ಲಿಕ್ ಅಂತ ಇಂಗ್ಲಿಷ್ ಒಂದು ಗಾದೆ ಉಂಟಲ್ಲ ಹಾಗೆ ಇದನ್ನ ಯಾವತ್ತೂ ಕೂಡ ಹೇಳಬಾರ್ದಂತೆ ಎಲ್ಲಿ ಪಬ್ಲಿಕ್ ಅಲ್ಲಿ ಅರ್ಥನಾಶಂ ನಿಮ್ದು ಲಾಸ್ ಆಗಿದ್ದಿದ್ರೆ ಹಣ ಹಣ ಲಾಸ್ ಆಗಿದ್ದಿದ್ರೆ ಅಯ್ಯೋ ಕಳ್ಕೊಂಬಿಟ್ಟೆ ಅಂತ ಅದನ್ನು ಹೇಳ್ಬೇಡಿ ಅಂತ ಮಾನಾಗಿದ್ರೆ ಮನಸ್ತಾಪ ಏನಾದರೂ ಮನಸ್ತಾಪ ಆಗಿದ್ರೆ ಯಾರೋ ಜೊತೆಗೆ ಹೆಚ್ಚು ಕಡಿಮೆ ಆಗಿದ್ರೆ ಗೃಹ ದುಶ್ಚರಿತಾನಿಚ ಮನೆಯಲ್ಲಿ ಏನಾದರೂ ಒಂದು ಜಗಳವೋ ಅಥವಾ ದುಶ್ಚರಿತ ಯಾರೋ ಓಡೋಗ್ಬಿಟ್ರು ಯಾರೋ ಹಿಂದೆ ಅವಾಗ ಅಂಥದ್ದನ್ನು ವಂಚನಂ ನಾನು ಮೋಸ ಹೋದೆ ಅನ್ನೋದನ್ನ ಯಾರೋ ನಾನು ಟೋಪಿ ಹಾಕಿದ್ರು ಅನ್ನುವಂಥ ಮಾತನ್ನ ಅಪಮಾನಂಚ ಯಾರ ಹಿಂಗೆ ಬೈದು ಅಪಮಾನ ಮಾಡಿದ್ರಿ ಅಂತ ಅನ್ ಹೇಳಬಿಡೋದು ಏನೇನ್ ಬೈದ್ರು ಅಂತ ಮದಿ ಬುದ್ಧಿವಂತನಾದವನು ನ ಪ್ರಕಾಶಯೇ ವ್ಯಕ್ತಪಡಿಸಬಾರದು ಇನ್ನೊಬ್ಬರ ಮುಂದೆ ಕಸ್ಯ ದೋಷ ಕುಲೆ ನಾಸ್ತಿ ವ್ಯಾಧಿನ ಕೋಣ ಪೀಡಿತ ಕೇನ ನ ವ್ಯಸನ ಪ್ರಾಪ್ತಂ ಶ್ರಿಯ ಕಸ್ಯ ನಿರಂತರ ಕಸ್ಯ ದೋಷ ಕುಲೇನಾಸ್ತು ಯಾರ ಕುಲದಲ್ಲಿ ದೋಷ ಇಲ್ಲಪ್ಪ ಎಲ್ಲರ ಕುಲದಲ್ಲೂ ಕೂಡ ಒಂದಾನೊಂದು ದೋಷ ಇದ್ದೇ ಇದೆ ಆ ಕುಲದ ಹಿಂದಿನವರೋ ಅದ್ರ ಹಿಂದಿನವರು ಅದ್ರ ಹಿಂದಿನವರು ಅದ್ರ ಹಿಂದಿನವರು ಏನು ಒಂದು ರಘು ಕುಲ ರಾಮನ ಕುಲ ರಘು ಕುಲ ಅಂತ ಕರಿತೀವಿ ಅಲ್ಲೂ ಒಂದು ಕೆಲವು ರಾಜರಿದ್ರು ಪರಪೀಡಕರು ಯಾವಾಗಲೂ ಕೂಡ ವ್ಯಸನದಲ್ಲೇ ಇರ್ತಾ ಇದ್ರು ಮೃಗಯ ಸ್ತ್ರೀ ಇತ್ಯಾದಿಗಳಲ್ಲೇ ಇದ್ರು ರಾಮನ ವಂಶದಲ್ಲೂ ಕೂಡ ಅಂದ್ರೆ ಪೀಳಿಗೆಯವರಲ್ಲಿ ಅಂದ್ರೆ ಕಸ್ಯ ಕುಲೆ ದೋಷ ನಾಸ್ತಿ ಎಲ್ಲ ಕುಲದಲ್ಲೂ ಕೂಡ ದೋಷ ಅನ್ನೋದು ಇರುತ್ತೆ ವ್ಯಾಧಿನ ಕೋನ ಪೀಡಿತ ಯಾರಗ್ರಿ ರೋಗ ಬರದೇ ಇರುತ್ತೆ ಎಲ್ಲರಿಗೂ ಶರೀರ ಅಂದ ಮೇಲೆ ಎಲ್ಲರಿಗೂ ಕೂಡ ರೋಗ ಬಂದೇ ಬರುತ್ತೆ ವ್ಯಸನಂ ಪ್ರಾಪ್ತ ಎರಡ ಅರ್ಥ ವ್ಯಸನಕ್ಕೆ ಒಂದು ದುಃಖ ಅಂತ ಶೋಕ ಯಾರಿಗೆ ಶೋಕ ಬಂದಿಲ್ಲ ಎಲ್ಲರಿಗೂ ಶೋಕ ಬಂದೇ ಇದೆ ಒಂದಲ್ಲ ಒಂದ್ ಸಮಯದಲ್ಲಿ ಅಂತ ಅಥವಾ ವ್ಯಸನ ಅಂದ್ರೆ ದುಶ್ಚಟ ಯಾರಿಗೆ ದುಶ್ಚಟ ಇಲ್ಲ ಅನ್ನ ಅನ್ನೋ ಅಂತ ಮಾತು ಯಾವುದಾದ್ರು ಒಂದ್ ಚಟ ಇದ್ದೇ ಇದೆ ಅಂತ ಶ್ರಿಯ ಕಸ್ಯ ನಿರಂತರ ಯಾರಿಗೆ ಈ ಸಂಪತ್ತು ಅನ್ನೋದು ಪರ್ಮನೆಂಟ್ ಆಗಿದೆ ಯಾರಿಗೂ ಈ ಶ್ರೀ ಸಂಪತ್ತು ಪರ್ಮನೆಂಟ್ ಆಗಿಲ್ಲ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಅದು ಅಂತ ಅರ್ಥ ಕೋ ಅರ್ಥಂ ಪ್ರಾಪ್ಯ ಗರ್ವಿ ಭು ವಿರ ಕೀ ಕಂಡಿತ ಮನಃ ಕೋ ನಾಮಜ್ಞಾಂ ಪ್ರಿಯ ಗೋಚರಾಂತರಗತಃ ಗತೋ ಗೌರವಂ ಕೋ ವರ್ಜನ ವಾ ಗುರ ನಿಪತಿ ಶೇಬೇಣ ಯಾದಹ ಕುಮಾನ್ ಪ್ರಶ್ನೆ ಯಾರು ಸಂಪತ್ತನ್ನ ಪಡೆದೂ ಕೂಡ ಗರ್ವವನ್ನು ಹೊಂದಿಲ್ಲ ಈ ಭುವಿಯಲ್ಲಿ ಸಂಪತ್ತು ಬಂದ ತಕ್ಷಣ ಕಪ್ಪೆ ಕೂಡ ಹಿಂಗಂತ ಗುರು ಮಹಾರಾಜ್ ಹೇಳ್ತಾರೆ ಒಂದು ರೂಪಾಯಿ ನಾಣ್ಯ ಬಂದ್ಬಿಡ್ತಂತ ಒಂದು ಕಪ್ಪೆಗೆ ಕುಪ್ಪಿ ಕುಪ್ಪ ಕುಪ್ಪಿಸಿ ಆನೇನ್ ಹಿಂಗಂತ ಏ ನನ್ನ ಮನೆಯ ಮೇಲೆ ನಡೀತೀಯನ ಯಾ ಅಂತ ಅದು ಕಿವಿಯೇ ಕೇಳಿಸಿಲ್ಲ ಪಚಕನ್ ತೊಳ್ಕೊಂಡು ಹೋಯ್ತಂತೆ ಇದು ಗರ್ವದಿಂದ ಆಗ್ತಕ್ಕಂತಹ ಒಂದು ನಮ್ ನಾಶ ಭುವಿ ನರಹ ಕಸ್ಯ ಆಪದ ನಾಗತ ಆಪತ್ತು ಯಾರಗ್ರಿ ಬಂದಿಲ್ಲ ಒಂದಲ್ಲ ಒಂದು ವಿಧದಲ್ಲಿ ಆಪತ್ತು ಬರ್ತಾನೆ ಇರುತ್ತೆ ಜೀವನದಲ್ಲಿ ಎಲ್ಲರಿಗೂ ಬರುತ್ತೆ ನಿಮ್ ಕಣ್ಣು ಕುದುರೆ ತರ ಆದ್ರೆ ನಾವೇನ್ ಮಾಡೋದು ಕುದುರೆ ಹಿಂಗೆ ಲಗಾಮ್ ಹಾಕಿರ್ತ ಇದು ಹಾಕಿರ್ತಾರೆ ಕಣ್ಕಾಪು ಅದೇನು ಮಾಡುತ್ತೆ ಆಚೆ ಈಚೆ ನೋಡಬಾರ್ದು ಅಂತ ಅದು ಪಕ್ಕದ್ದು ನೋಡಿದ್ರೆ ಹುಲ್ ತಿಂತ ಹೋಗುತ್ತಲ್ಲ ಅದಕ್ಕೆ ಹಾಗೆ ನಮಗೆ ಬೇರೆಯವ್ರ ಆಪತ್ತು ಕಾಣಿಸೋದೇ ಇಲ್ಲ ನಮಗೆ ನಮ್ದು ಮಾತ್ರ ಕಾಣಿಸೋದಿಲ್ಲ ಅದನ್ನು ನಮಗೇ ಬರ್ಬೇಕಾ ಎಲ್ಲದು ಅಂತ ಸ್ವಲ್ಪ ಆಚೆ ಈಚೆ ನೋಡ್ರಿ ಕಣ್ಕಾಕೋ ಬಿಸಾಕಿ ಎಲ್ಲರೂ ಕೂಡ ಈ ಆಪತ್ತಿನ ಆಪತ್ತಿಗೆ ಒಳಗಾದವರೇ ಎಲ್ಲರೂ ಕೂಡ ಕಷ್ಟಕ್ಕೆ ಒಳಗಾದವರೇ ಕಷ್ಟಕ್ಕೆ ಒಳಗಾಗದೇ ಇರ್ತಕ್ಕಂಥ ಮನುಷ್ಯರೇ ಇಲ್ಲ ಅಂತ ರಾಮನಿಗೆ ಕೃಷ್ಣನಿಗೆ ಎಂತ ಅಪವಾದ ಬರಲಿಲ್ಲ ಎಂತ ಆಪತ್ತು ಉಂಟಾಗಲಿಲ್ಲ ಅವರಿಗೆ ಅಂತಹ ಮಹಾಪುರುಷರವರು ಏನು ಅವರು ಸಾಧಿಸ್ದೇ ಇರತಕ್ಕಂತಹ ಕೆಲಸವೇ ಇಲ್ಲ ಅಂತದ್ನೆಲ್ಲ ಮಾಡಿದ್ದಾರೆ ಆದರೂ ಕೂಡ ಕಷ್ಟಕ್ಕೆ ಒಳಗಾಗದೆ ಏನು ಬಿ ಸುತ್ತಿದ್ದೇನೋ ಒನನ್ನ ಆ ಕಾಡನ್ನ ಅವನು ಆ ಮುಳ್ಳಲ್ಲಿ ಸ್ತ್ರೀ ಬಿಹಿ ಕಸ್ಯನ ಖಂಡಿತಂಗ್ ಭೂಮಿ ಮನಃ ಎಂದಂಗ ಗೊತ್ತಿಲ್ಲ ಯಾರು ಸ್ತ್ರೀಯರಿಂದ ಇದು ಏನೋ ಅವರ ಮನಸ್ಸು ಇದಾಗಲಿಲ್ಲ ಖಂಡಿತವಾಗಲಿಲ್ಲ ಅಂತ ಕೇಳ್ತಾನ ಪ್ರಶ್ನೆ ಕೋ ನಾಮ ರಾಜ್ಯ ಪ್ರಿಯ ರಾಜನಿಗೆ ಪ್ರಿಯರಾದವರು ಯಾರಪ್ಪ ಇದ್ದಾರೆ ಅಂತ ಯಾರು ಇಲ್ಲ ಅಂತ ಅವನು ಯಾರು ಪ್ರಿಯರಾಗೋದಿಲ್ಲ ಅವನಿಗೆ ರಾಜ್ಞ ಕಃ ಕಾಲಸ್ಯನ ಗೋಚರಾಂತರಗತಃ ಯಾರು ಮೃತ್ಯುವನನ್ನು ನೋಡದೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಎಲ್ಲರೂ ಮೃತ್ಯುವನ್ನು ಕಂಡವರೇ ಅಂತ ಅರ್ಥ ಕೋ ಅರ್ಥೀಗತೋ ಗೌರವಂ ಮತ್ತೆ ಯಾರಿಗೆ ಸ್ವಾಮಿ ನಿಜವಾದ ಈ ಗೌರವ ಅನ್ನೋದು ಸಿಕ್ಕಿದೆ ಯಾರಿಗೂ ಕೂಡ ಸಿಕ್ಕಿಲ್ಲ ಬರೀ ಹೋಗಷ್ಟೇ ಗೌರವದ ಒಂದು ಹೋಗುವುದೇ ಸಾಮು ನಮಗೂ ಒಂದು ಗೌರವ ಇದೆ ನಮಗೂ ಒಂದು ಇದೆ ಅಂತ ಅವ್ರು ಹಿಂದೆಂದ ಬೈಕೋತಾ ಇರ್ತಾರೆ ಕೋ ಅರ್ಥಿ ಗತೋ ಗೌರವಂ ಕೋವಾ ದುರ್ಜನ ವಾಗುರ ನಿಪತಿತಃ ಕ್ಷೇಮೇಣ ಯಾತಃ ಪುಮಾ ಯಾರು ಕೆಟ್ಟ ಜನರ ಬಾಯಿಯಿಂದ ಎಸ್ಕೇಪ್ ಆಗಿದ್ದಾರೆ ಕ್ಷೇಮವಾಗಿ ಯಾರು ಇಲ್ಲ ಯಾರು ಎಸ್ಕೇಪ್ ಆಗಿಲ್ಲ ಸಂತರನ್ನು ಹಿಡಿದು ಹಿಡಿದು ಬೈತಾರೆ ಅವ್ರ ಮಾತನ್ನ ಹ ಅವ್ರ ಪಾಪ ಈಗಿಲ್ಲವೇ ಇಲ್ಲ ಸಂತರಗಳೆಲ್ಲ ಅವರನ್ನು ಹೇಳಕ್ ತಂದು ಕ್ರಿಸ್ತ ಶಕ ಯಾವಾಗಲೂ ಇದ್ದ ಸಂತರು ಅವರನ್ನು ಹೇಳಕ್ಕೆ ತಂದು ಪೇಪರ್ಲಿ ಟಿವಿಯಲ್ಲಿ ಬೈತಾ ಇರೋದು ಯಾಕೆ ದುರ್ಜನ ದುರ್ಜನರು ಅವರು ನಾಲ್ಗೆ ಈಗ ಇನ್ನೇನು ಕೆಲಸ ಬಿಲ್ವಲ್ಲ ಫ್ರೀಯಾಗಿರುತ್ತಲ್ವ ಫ್ರೀ ಆಗಿದ್ರೆ ಎಕ್ಸ್ಟ್ರಾ ಡ್ಯೂಟಿ ಅದಕ್ಕೆ ಓವರ್ ಡ್ಯೂಟಿ ಓವರ್ ಟೈಮ್ ಆದ್ದರಿಂದ ದುರ್ಜನ ವಾದುರ ನಿಪತಿತಃ ಕ್ಷೇಮೇಣ ಯಾತಃ ಪುಮಾನ್ ಯಾವ ಮನುಷ್ಯ ತಾನೇ ಬಚಾವ್ ಆಗಿದ್ದಾನೆ ಅಂತಹ ದುರ್ಜನರ ಬಾಯಿಯಿಂದ ಯಾರೂ ಬಚಾವಾಗಿಲ್ಲ ಇವರೆಗೇ ಅಂತ ಆದ್ದರಿಂದ ನಾವೇನು ಹೆದರ್ಕೋಬೇಕಾಗಿಲ್ಲ ಅಂತ ಧನಸ್ಯ ರಾಜಭ್ಯೋ ಭಯಂ ನಾಸ್ತಿ ನೌರತಃ ಮೃತಂಚನ್ನ ಮುಚ್ಚೇತ ಸಮರ್ಜಯಸ್ವ ತನ ನಿಜವಾದ ಧನ ಆ ಧನವನ್ನು ಗಳಿಸ್ಬೇಕಂತೆ ಎಂತಹ ಧನ ಗಳಿಸ್ಬೇಕ್ರಿ ಇದು ನಮ್ಮ ಕನ್ನಡಿಗರು ಹೇಳುವಾಗ ಮಹಾಪ್ರಾಣ ಅಲ್ಪ್ರಾಣ ಸ್ವಲ್ಪ ಒತ್ತಿ ಹೇಳಬೇಕು ಯಾಕೆಂದ್ರೆ ನಾವು ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ ಹೇಳಿದ್ರೆ ಪ್ರಾಣ ಹೋಗ್ಬಿಡುತ್ತೆ ಧನ ಅಂತ ಹೇಳಬೇಕು ಕರೆಕ್ಟ್ ಆಗಿ ಹೊರದ್ ಹೇಳಬೇಕನ್ನು ಅದು ಕೊಡಿಬೇಡಿ ಹೇಳುವಾಗ ಹೊರದ್ಬಿಟ್ರೆ ಆಯ್ತು ಅವಾಗ ಅದರಿಂದ ಬಚಾವಾಗ್ತೀವಿ ಧನಸ್ಸ ರಾಜಭ್ಯೋ ಭಯಂ ನಾಸ್ತಿ ಯಾವ ಧನಕ್ಕೆ ರಾಜರಿಂದ ಭಯವಿಲ್ಲವೋ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಈಗಿನ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಭಯ ಇಲ್ವೋ ಎಲ್ಲರಿಗೂ ಇಲ್ಲ ಬಿಡಿ ಹೇಗಾದ್ರೆ ಹೇಗೆ ಮಾಡಿ ಅದನ್ನ ರೌಂಡ್ ರಾಜಭ್ಯೋ ಭಯಂ ನಾಸ್ತಿ ನ ಚೌರತಃ ಕರುಡ್ರಿಂದ ಯಾವ ಧನಕ್ಕೆ ಭಯವಿಲ್ಲ ನೋಡಿ ಯಾವ ಧನ ಮೃತಾಂಚ ಎನ್ನ ಮುಚ್ಚೇತ ನೀವು ಸತ್ರು ಕೂಡ ನಿಮ್ಮನ್ನ ಯಾವ ಧನ ಬಿಡೋದಿಲ್ವಾ ನಿಮ್ ಜೊತೆಗೆ ಬರುತ್ತೋ ನೋಡಿ ಗಂಟು ಇದೆ ನೀೇನು ಗಂಟು ತಗೊಂಡೋಗ್ತೀನಿ ಅಂದ್ ಕೇಳು ಆ ಗಂಟು ಬರುತ್ತಂತೆ ನಮ್ಮ ಜೊತೆಗೆ ಯಾವ ಧನಪ್ಪ ಅದು ಸಮರ್ಜಯ ಸ್ವತಃ ಸರಿಯಾಗಿ ಅಂತಹ ಧನವನ್ನ ಧರ್ಮಾನು ಅನ್ನುವಂತಹ ಧನವನ್ನ ಗಳಿಸು ಕೂಡಿಡು ರಾಜ ಕದಿಯೋಕ್ಕಾಗಲ್ಲ ಇನ್ಕಮ್ ಟ್ಯಾಕ್ಸ್ ನ ತಗೊಳ್ಳಲ್ಲ ಕಳ್ಳ ತೆಗೆದುಕೊಂಡು ಹೋಗಲ್ಲ ಸ್ಪಾದಿಗಳ ಹತ್ರ ಅದರ ಹತ್ರವೇ ಬರಲ್ಲ ಫ್ರೀ ಅದು ಆದ್ರಿಂದ ಅಂತಹ ಧನವನ್ನು ಸಂಪಾದನೆ ಮಾಡುವಂತ ಯದರ್ಜಿ ಪ್ರಾಣಹರೈ ಪರಿಶ್ರಮೈ ಮೃತ ವಿಭಜಂತ ರಿತಂಚುಷ್ಕೃತಮರ್ಥಲಿಪ್ಸೆಯ ತದೇ ದೋಷಾಹತುಕರ್ಜಿ ಪ್ರಾಣಹರೈ ಹಗಲು ಇರಲು ನಿಮ್ಮ ಪ್ರಾಣವನ್ನು ಸಿ ಸವಸಿ ಸವಸಿ ಎಷ್ಟು ಕಷ್ಟಪಟ್ಟು ಎಷ್ಟೆಲ್ಲ ಅಡ್ವೆಂಚರ್ ಮಾಡಿ ಎಸ್ಕೇಪ್ ಮಾಡಿಸ್ಕೊಂಡು ಪರಿಶ್ರಮೈ ಬಹಳ ಕಷ್ಟಪಟ್ಟು ಎವರು ಸುರಿಸಿ ಮೃತಸ್ಯ ತಂವೈ ವಿಭಜಂತಿ ರೆಕ್ತಿನಃ ಯಾವುದನ್ನ ಅರ್ಜನೆ ಮಾಡಲಾಗಿತ್ತೋ ಹಣವನ್ನು ಅಷ್ಟೆಲ್ಲ ಕಷ್ಟಪಟ್ಟು ಆತ ಸತ್ವದ ಮೇಲೆ ಯಾರು ಉಳಿದೋರು ಇರ್ತಾರೋ ಅದನ್ನು ಹಂಚ್ಕೊಂಡು ಬಿಡ್ತಾರಂತೆ ಹರಿದು ಸರಿ ಯೂನು ಏನ್ ಸಿಗತ್ತೆ ಕೃತಂಜ ಯುಷ್ಕೃತಮ ಅರ್ಥ ನಿಪ್ಸಯ ಹಣ ಸಂಪಾದನೆ ಮಾಡ್ಬೇಕಂತ ಕಿದಾಡಿತನ ಮಾಡಿ ಎಷ್ಟೊಂದು ಜನರು ತಲೆ ಹೊಡೆದು ಯಾವ ಒಂದು ಪಾಪವನ್ನು ಸಂಪಾದನೆ ಮಾಡಿದ್ನೋ ತದೇವ ದೋಷಾಪ ಹತಸ್ಯ ಯಾವ್ದು ಕಾಮ್ ಅದೇ ಅವನು ಜೊತೆಗೆ ಹೋಗುವಾಗ ಅವನು ಇದು ಇಟ್ಕೊಂಡು ಬರುತ್ತಂತ ಜೊ ಜೊತೆಗೆ ನೊಗ ಇಟ್ಕೊಂಡು ಬರುತ್ತೆ ಬಾರ ಇಬ್ಬರು ಜೊತೆಗೆ ಹೋಗೋಣ ಅಂತ ಹಣ ಮಾಡಲ್ಲ ಪಾಪ ಹಣ ಇನ್ನೊಬ್ರಿಗಾಯಿತು ಇವನ್ ಜೊತೆಗೆ ಬಂದಿದ್ದೇನು ಇವನು ಯಾವ ಕರ್ಮ ಯಾವ ಭಾವದಿಂದ ಕರ್ಮ ಮಾಡಿದ್ನೋ ಯಾವ ಪಾಪದಿಂದ ಕರ್ಮ ಮಾಡಿದ್ನೋ ಆ ಪಾಪ ಬಂತಂತೆ ಜೊತೆ ನೋಡಿ ಅಂತ ಹೇಳ್ತಾರೆ ಯಾರಿಗೋಸ್ಕರ ಆಯ್ತು ಕೊನೆಗೆ ಹಣ ಶಿಕ್ಷೆಯಂತ ಯಾಚಂತಿ ದೇಹೀತಿ ಕೃಪಣಾ ಜನಾ ಅವಸ್ಥೇಯಂ ಅದಾನಸ ಮಾ ಭೂದೇವಂ ಭಾನ ದಾನ ಮಾಡದೆ ಹೋದ್ರೆ ಎಂತ ಅವಸ್ಥೆ ಬರುತ್ತೆ ಅಂತ ಅವಸ್ಥಾಯಂ ಇಂ ಅದಾನ ಈ ಅವಸ್ಥೆ ಯಾರು ಕೈ ಎತ್ತಿ ದಾನ ಮಾಡದೆ ಇದ್ದಾರಲ್ಲ ಅವ್ರದ್ದು ಬಂದಿದೆಯಂತೆ ಇದು ಯಾವತ್ತು ಯಾರಿಗೂ ಬರದೇ ಇಲ್ಲಪ್ಪ ಮಾ ಭೂದೇವಂ ಭವಾನ ಏನದು ಶಿಕ್ಷೆಯ ದೇಹಿತಿ ಕೃಪಣ ಜನಾ ಕೃಪಣ ಕೃಪಣ ಜನರಿದ್ದಾರಲ್ಲ ಜಿಪುಣರು ಅವರೇ ದಾನ ಕೊಡದೇರು ಶಿಕ್ಷೆಯಂತ ಶಿಕ್ಷೆಯಂತಿ ಚಾಚಂತಿ ದೇಹಿ ಇತಿ ಕೃಪಣ ಜನ ಏನ್ ಮಾಡ್ತಾ ಇದಾರೆ ಅವರು ಕೇಳ್ತಾ ಇದ್ದಾರಂತೆ ಕೊಡು ಕೊಡು ಕೊಡು ಕೊಡು ಅಂತ ಯಾರು ಇವತ್ತು ಇವರು ಮಾತ್ರ ಕೊಡೋದಿಲ್ಲ ಆದ್ರೆ ಇಸ್ಕೊಳ್ಳೋದು ಮಾತ್ರ ಅವರಿಗೆ ಕೂಡಿಡ್ತಾ ಇರೋರು ಅದನ್ನ ಸೊ ಅಂತಹ ಒಂದು ಯಾರು ಇದು ಮಾಡಿದ್ದಾನೋ ಯಾರೋ ದಾನ ಕೊಡದೇ ಇದ್ದಾನೋ ಅವನಿಗಿಂತ ಬಂದಿದೆ ಅಂತ ಹೇಳಿ ಹೇಳ್ತಾರೆ ಎಂತಹ ಒಂದು ಹೀನಾಯವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಹೋಗಿದ್ದ ಅವನು ಬರೀ ಬೇಡೋನೇ ಕೆಲಸ ಅವನಿಗೆ ಬೇಡೋದು ವಿದ್ಯಾಘಾತ ಅನಭ್ಯಾಸ ಶ್ರೀಣಾಂ ಘಾತಃ ಕುಚೇಲತ ವ್ಯಾಧೀನಾಂ ಭೋಜನಾತ್ ಜೀರ್ಣಂ ಶತ್ೋತ ಪ್ರವಂಚತ ಈಗ ವಿದ್ಯೆ ಅನ್ನೋದು ಹೇಗೆ ಸಾಯತ್ತೆ ಒಬ್ಬನಲ್ಲಿ ವಿದ್ಯೆಗೆ ಸಾವು ಯಾವುದು ಅನಭ್ಯಾಸ ಅಭ್ಯಾಸ ಮಾಡದೆ ಹೋದರೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ವಿದ್ಯೆ ಆಗಿರ್ಬೋದು ಸತ್ತೋಗುತ್ತೆ ನೀವು ಡಾಕ್ಟರ್ಗಿರಿ ಆಯುರ್ವೇದ ಅಥವಾ ಯಾವುದೋ ವೇದಾಂತ ಅಥವಾ ಹಾರ್ಮೋನಿಯಮ್ಮು ಬಿಡ್ಬಿಡಿ ನೋಡೋಣ ಒಂದು ತಿಂಗಳು ಒಂದು ವರ್ಷ ಬಿಟ್ಬಿಡಿ ಆಮೇಲೆ ಓದಿದ ನೆನಪು ಇರ್ಬೋದೇನೋ ಬರೀ ಗೆಸ್ಸಲ್ಲೇ ಹೊಡಿತಾ ಇರ್ತಾನ ಅದು ವಿದ್ಯೆನೇ ಅಲ್ಲ ಹೊಟ್ಟಾಯ್ತು ಯಾಕೆ ಅಭ್ಯಾಸ ಇಲ್ಲ ಅನಭ್ಯಾಸವೇ ವಿದ್ಯಾಘಾತ ವಿದ್ಯೆಗೆ ಮಾರಕ ಆದ್ರಿಂದ ಸತತವಾಗಿ ಅಭ್ಯಾಸ ಮಾಡ್ತಾ ಇರಬೇಕಂತೆ ಸತತವಾಗಿ ಕಂಟಿನ್ಯೂಸ್ ಸಾಯೋತನಕ ಬಿಡಬಾರದು ಶ್ರೀಣಾಂಘಾತ ಕುಚೇಲತ ಸಂಪತ್ತಿಗೆ ಯಾವ ಸಾವು ಅಂದ್ರೆ ಕುಚೇಲತ ಕೆಟ್ಟ ಬಟ್ಟೆಯನ್ನು ಹಾಕೊಳ್ಳೋದು ಕೆಲವರು ತೋರಿಸ್ಕೊಳಕ್ಕೆ ನಮ್ಮ ಹತ್ರ ಹಣ ಇಲ್ಲದೆ ಇರ ಇದಂತೂ ತುಂಬಾ ಹೇಳಿದ್ದಾರೆ ಈ ಗ್ರಂಥದಲ್ಲಿ ನಿಮಗೆ ನಿಜವಾಗಿಯೂ ಕೂಡ ಬಡತನ ಬರ್ಬೇಕಾ ನಿಜವಾದ ಅರ್ಥದಲ್ಲಿ ಬರ್ಬೇಕಾ ಹ ನೀವು ಹಾಕೊಂಬಿಡಿ ಕೆಟ್ಟ ಬಟ್ಟೆ ಹಾಕೊಂಬಿಡಿ ಹರ್ಕಲ್ ಬಟ್ಟೆ ಹಾಕೊಂಬಿ ಖಂಡಿತ ಬರುತ್ತ ಇದರಲ್ಲಂತೂ ಎರಡು ಮೂರು ಕಡೆ ಇದೆ ಎರಡು ಮೂರು ಕಡೆ ನೋಡಿ ಏನ್ ಸೈನ್ಸ್ ಗೊತ್ತಿಲ್ಲ ನೋಡಿ ಅಂತ ಅದಿತ್ತು ಆಗಿನ ಕಾಲದಲ್ಲಿ ಆ ರೀತಿ ಕುಚೇಲತ ಕೆಟ್ಟ ಬಟ್ಟೆಯನ್ನು ಹಾಕೊಂಡ್ರೆ ಶ್ರೀರಾಮ್ ಘಾತಃ ಶ್ರೀರಾಮಕೃಷ್ಣರು ಕೂಡ ಹೇಳ್ತಾ ಇದ್ರು ನೀವು ವಚನ ವೇದ ಸರಿಯಾಗಿ ಒಂದೊಂದು ಲೈನ್ ಓದಿದ್ರೆ ಗೊತ್ತಾಗತ್ತೀನಿ ಮನೆಯಲ್ಲಿ ದೀಪ ಉರ್ಸ್ಬೇಕು ಅಂತ ಹೇಳಿದಾರವರು ಮನೆಯಲ್ಲಿ ದೀಪ ಉರಿತಾ ಇರಬೇಕು ಒಂಥರ ಆ ದೀಪ ಇಲ್ಲದೆ ಇರತಕ್ಕಂಥದ್ದು ಒಳ್ಳೆ ಬಟ್ಟೆ ಒಳ್ಳೆ ಬಟ್ಟೆ ಅಂದ್ರೆ ಜರತಾರಿ ಉಟ್ಕೋಬೇಕಂತೇನಲ್ಲ ಡೀಸೆಂಟ್ ಆಗಿರ್ತಕ್ಕಂಥದ್ದು ಅಂತ ಅರ್ಥ ಹಾಕೋಬೇಕು ಅಂತ ಹ್ಮ ವ್ಯಾಧಿ ನಮ್ಮ ಭೋಜನಾತ್ ಜೀರ್ಣ ಈಗ ನಿಮಗೆ ವ್ಯಾಧಿ ಬರಬೇಕಾ ಇನ್ನು ಜೀರ್ಣ ಆಗಿಲ್ಲದೇ ಊಟ ಮಾಡ್ಬಿಡಿ ಚೆನ್ನಾಗಿ ಎಲ್ಲ ವ್ಯಾಧಿ ಬರುತ್ತೆ ವ್ಯಾಧಿಯ ಉಗಮಸ್ಥಾನ ಯಾವ್ದು ಗೊತ್ತಾ ಅರೆ ಬರೇ ಜೀರ್ಣ ಆಗಿದ್ರೆ ಕೂಡ ಆಮ ಅಂತ ಕರೀತಾರೆ ಆರೇ ಬರೇ ಜೀರ್ಣ ಆಗಿದ್ರೆ ಮುಗಿದೋಯ್ತ ಎಲ್ಲ ವ್ಯಾಧಿಗೆ ಅದು ತಾಯಿ ಸ್ಥಾನ ಅದು ಮಾತೃಸ್ಥಾನ ಆದ್ರಿಂದ ಜೀರ್ಣ ಚೆನ್ನಾಗಬೇಕು ಜೀರ್ಣ ಶತ್ರುವ ಪ್ರವಂಚತ ಒಬ್ಬ ಶತ್ರುವನ್ನ ಕೊಲ್ಲಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಪ್ರವಂಚತ ಕಪಟತನ ಅವನು ಗೊತ್ತೇ ಆಗಬಾರದು ನೀವು ಯಾವ ರೀತಿ ಬಿಹೇವ್ ಮಾಡ್ತೀರಾ ಆವಾಗ ಅವನು ನೆಗೆದು ಬಿದ್ದ ಅಂತ ಲೆಕ್ಕ ಇನ್ನು ಹಿಂದೆ ಮಾಡ್ತಾ ಕೂಟ ಅಂತ ಕೂಟ ನೀತಿ ಅಂತ ಮಾಡ್ತಾ ಇದ್ರು ಇವನ್ ಇರ್ತಾನೆ ಹಿಂದ್ಗಡೆ ಚಾಕು ಆಗ್ತಾನ ಇದು ಒಬ್ಬ ಕುಣಪ ಒಬ್ಬ ಇವನಿರ್ತಾನೆ ಗಾಂಧಾರ್ ದೇಶದ ಒಬ್ಬ ಮಂತ್ರಿ ಅವನ ಧೃತರಾಷ್ಟ್ರನಿಗೆ ಪದೇ ಪದೇ ಹೇಳ್ಕೊಡೋದಿದ್ದೇನೆ ಬಿಗಿನಿಂಗ್ ಅಲ್ಲೇ ಇದೆ ಮಹಾಭಾರತದ ಆದಿಯಲ್ಲೇ ಇದೆ ಅವನ ಹತ್ರ ಇಟ್ ಇವನು ಇವನ ಹತ್ರ ಅವನು ಇಟ್ಕೊಂಡಿರ್ತಾನೆ ಅವ್ನ ಗಾದಾ ಇವ್ನ ಪಾಪ ಇವ್ನಿಗೆಲ್ಲ ಗಾಂಧಾರ್ ದೇಶದಿಂದ ಇವನಿಗೆಲ್ಲ ಇಂಪೋರ್ಟೆ ಆ ಇವನು ಶಕುನಿ ಮತ್ತೆ ಇವನೊಬ್ಬ ಮಂತ್ರಿ ಅವನು ಅವ್ರ ಕೆಲಸ ಎಲ್ಲ ಇದೇನೆ ಅವನೇ ಹೇಳ್ಕೊಡೋದು ಶತ್ರುವನ್ನ ಹೇಗೆ ಬಿಡಬಾರ್ದು ಅಂದ್ರೆ ಅವ್ರನ್ನ ಮನೆಯೊಳಗೆ ಹಾಕಿ ಬೆಂಕಿ ಹಾಕ್ಬಿಡು ಇದೆಲ್ಲ ಹೇಳ್ಕೊಡ್ತಾನು ಅವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು ಯಾವಾಗಲೂ ಕಷ್ಟದಲ್ಲಿ ಇಡಬೇಕು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರಬೇಕು ಈ ಒಂದು ಡಿಪ್ಲೊಮಸಿ ಈಗ ಏನೇನು ಮಾಡ್ತಾ ಇದ್ದಾರೋ ಅಮೆರಿಕ ಇತ್ಯಾದಿ ನಿಮಗೆ ಇದರೊಳಗೆ ಹಿಸ್ಟ್ರಿ ನೋಡಿದರೆ ಗೊತ್ತಾಗ್ತದೆ ಬೇರೆ ದೇಶದಲ್ಲಿ ಟ್ರಬಲ್ ಕ್ರಿಯೇಟ್ ಮಾಡೋದು ಯಾಕೆಂದ್ರೆ ಎಲ್ಲ ಅನಿಶ್ಚಿತತೆ ಅಶಾಂತತೆ ಇದ್ರೆ ನಾವು ಚೆನ್ನಾಗಿರ್ಬೋದು ಏನೋ ವೆಪನ್ಸ್ ಸೇಲ್ಸ್ ಮಾಡೋದು ಒಳ್ಳೆ ಹಣ ಅದರಲ್ಲಿ ಮದ್ದು ಗುಂಡುಗಳನ್ನು ಸೇಲ್ ಮಾಡಿದ್ರೆ ಒಳ್ಳೆ ಹಣ ಅದರಲ್ಲಿ ಅಂದರೆ ಬೇರೆಯವರ ಇದರಲ್ಲಿ ಕ್ರಿಮೇಷನ್ ಅಲ್ಲಿ ಒಳ್ಳೆ ಹಣ ದೊಡ್ಡ ಇಂಡಸ್ಟ್ರಿ ಇದೆಲ್ಲ ಆ ಒಂದು ಇದು ನೀತಿಯನ್ನು ಫಾಲೋ ಮಾಡ್ತಕ್ಕಂಥದ್ದು ಅದೇನೇ ಇರಲಿ ಆದರೆ ಇದೊಂದು ಸಾಮಾನ್ಯ ನೀತಿ ಬೃಹಸ್ಪತಿಯ ನೀತಿ ಇದನ್ನು ಶಿಷ್ಟ ಇಷ್ಟುತಾಂಚಿತ ವರಸಿ ಶಿಷ್ಟಾನಂ ಇಷ್ಟಾನಾಂ ಪ್ರಿಯವಾದಿನ ಶಿಷ್ಠರು ಯಾರಿದ್ದಾರೋ ಶಿಷ್ಟರು ಅಂದರೆ ಯಾರು ವೇದದ ರೀತಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂತಹ ಜನರು ಶಿಷ್ಠರು ಅವರು ನಮಗೆ ಮಾದರಿ ಅಂತಹ ಜನರಿಗೆ ಇಷ್ಟರು ಮತ್ತೆ ಪ್ರಿಯವಾದಿಗಳು ಯಾರು ಒಳ್ಳೆಯ ಒಳ್ಳೇನ ಮಾತಾಡ್ತಾರೋ ಹಿತವನ್ನೇ ಮಾತಾಡ್ತಾರೋ ಅಂತವ್ರು ಕಂಡ್ರೆ ತೃಪ್ತಿಯೇ ಆಗ್ತಾ ಯಾವಾಗಲೂ ಅವ್ರ ಜೊತೆಗೆ ಬೆರಿಬೇಕು ಬೆರಿಬೇಕು ಅಂತ ಅನ್ಸುತ್ತಂತೆ ಇಷ್ಟಾನ ಇಷ್ಟರು ಯಾರಿದ್ದಾರೆ ಅವ್ರ ಜೊತೆಗೆ ಹಾಗೆ ಸುಖಾನ ಅಂಚ ನೋಡಿ ಇದು ಇದಿಷ್ಟರಲ್ಲೂ ಕೂಡ ನಮಗೆ ಎಷ್ಟು ಸೇವಿಸ್ತೀವೋ ನಮಗೆ ತೃಪ್ತಿ ಉಂಟಾಗಲ್ಲ ಅಂತ ಹೇಳ್ತಾ ಇರೋದು ಎಷ್ಟು ಸೇವಿಸ್ತೀವೋ ಅಷ್ಟು ಕೂಡ ಬೇಕು ಬೇಕು ಅನ್ಸುತ್ತೆ ತೃಪ್ತಿ ಸುಖಾನ ಯಾವತ್ತೂ ಕೂಡ ಸುಖ ಸಾಕು ಅಂತ ಯಾರ ಹೇಳಿದ್ದು ಉಂಟಾ ಜಾಸ್ತಿ ಆಗಲಿ ಜಾಮೆಟ್ರಿಕಲ್ ಪ್ರಪೋರ್ಷನ್ ಜಾಸ್ತಿ ಆಗಲಿ ಅಂತಲೇ ಹೇಳೋದು ನಾವು ಸುತಾನಾಂಚ ಮಕ್ಕಳು ಇನ್ನು ಇರ್ಲಿ ಮತ್ತೂ ಇರ್ಲಿ ಮಗದೊಂದು ಇರಲಿ ಅಂತೀವಿ ಜೀವಿತಸ್ಯ ನೂರು ವರ್ಷ ಕೊಟ್ರೆ ಇನ್ ಎಂಟು ವರ್ಷ ಆ ಎಂಟು ವರ್ಷ ಕೊಟ್ರೆ ಇನ್ನೆಂಟೇ ವರ್ಷ ಅದು ಕೊನೆಗೊಳ್ಳೋದೇ ಇಲ್ಲ ಎಷ್ಟು ಜೀವಿಸ್ತೀವೋ ಅಷ್ಟು ಇನ್ನೂ ಬದುಕಬೇಕು ಬದುಕಬೇಕು ಅಂತ ಇಚ್ಛೆ ವರಸ್ಯ ವರ ಒಂದು ಕೊಟ್ರೆ ಇನ್ನೊಂದು ವರ ಇನ್ನೊಂದು ಕೊಟ್ರೆ ಇನ್ನೊಂದು ಇನ್ನೊಂದು ಕೊಟ್ರೆ ಮತ್ತೊಂದು ಅದು ಮುಗಿಯದೇ ಅಲ್ಲ ಅದು ಬಿಟ್ಟು ಕೊಡ್ತಾ ಇರ್ಬೇಕು ಒಂದು ಒಂದು ವರ ಕೊಟ್ರೆ ಇನ್ನೊಂದು ಫ್ರೀಯಾಗಿ ಕೊಡ್ತಾ ಇರ್ಬೇಕು ಅಂತ ಅದು ಹಾಗೆ ಪ್ರಿಯವಾದಿನ ಯಾರು ಒಳ್ಳೇದು ಮಾಡ್ತಾ ಇರ್ತಾರಲ್ಲ ಮಾತಾಡ್ತಾ ಇರ್ತಾರಲ್ಲ ಹೇಳ್ರಿ ಹೇಳ್ರಿ ಹೇಳ್ರಿ ನಮ್ ಬಗ್ಗೆ ಇನ್ನು ಚೆನ್ನಾಗಿ ಹೇಳ್ರಿ ಅಂತ ಹಂಗೆ ಆಮೇಲೆ ಇಷ್ಟರು ಎಷ್ಟು ಇಷ್ಟರಿದ್ರು ಕೂಡ ಮಷ್ಟ ಮತ್ತಷ್ಟು ಬರ್ಲಿ ಮಗದಷ್ಟು ಬರ್ಲಿ ಆ ಇಷ್ಟರು ಅನ್ನುವಂತಹ ಬುದ್ಧಿ ಇದಿಷ್ಟಕ್ಕೂ ಕೂಡ ತೃಪ್ತಿ ಅನ್ನುವುದಿಲ್ಲ ಅದು ಬೆಳೀತಾನೆ ಇರುತ್ತೆ ಅದರ ಆಸೆ ಬೆಳಿತಾನೆ ಇರುತ್ತೆ ಅಂತ ಇನ್ನು ಉಳಿದಿದ್ದನ್ನು ಮುಂದಿನ ವಾರ ನೋಡೋಣ ಮುಂದಿನ ಉಪನ್ಯಾಸ ಓಂ ಪೂರ್ಣಮತ ಪೂರ್ಣಮಿತ ಪೂರ್ಣಮು ದತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮಿ ವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸರಕೃಷ್ಣರ್ಪಣಮಸ್ತು